ಪ್ಯ ನಿಯತಿತಮೋ ಬಂಧಮೋಕ್ಷ ಯಸ್ಮ್ರಹ್ಮ್ರಭೃತಿಸುರನರೀಷಶತ್ುರತ್ಮಕ ವಿಷ್ಣೋವ್ಯಸ್ತಮಸ್ತಲಗುಣ ನಿಧಿಸವರ್ವೋಷವ್ಯಪೇತ ಪೂರ್ಣಾನವ್ಯೋ ಗುರುರಿ ಪರಮಶ್ಚಿಂತ ಏತಂತ ಜನ್ಮನ್ಮಯಿತರತಾಷ್ವಿಜ್ಞಸ್ವರಟ್ ತೇನೆ ಬ್ರಹ್ಮಹೃದಯವೇ ಮುಹ್ಯಂತ ಎಂಸೂರಯ ತೇಜೋವಾರಿವೃದ್ಯಮಯೋ ಯತ್ರಿ ಸರ್ಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹಂ ಸತ್ಯೀಮೀ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರಂದನುಡಮೂಕೋಪಿ ವಗ್್ಮೀಜಮತಿರ ಜಂಂತುರ್ಜಾತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತ ಭಾರತೀ ಸಾ ಮಮವತಸಿ ನಿಧತ್ತೇ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೌಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧ ಆಗಮ್ ಬಿಹರನ್ ಶ್ರೀವಾಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸ್ಯನಪ ಸಜ್ಞಕರಬ್ಜೋತ್ಥ ಪಂಚಾಶ್ವರ್ಷಪೂಜೋದತೀರ್ಥಾರಿಯನ್ ನೌಮಿನ್ಯ್ಯಾಸುಧಾರತಾನ್ दैवाधी शरीरस्म गुण्य कर्मण वर्तमान बुधस्त कर्तास्मी निबध्यते जीवन बंधक्के बंध के कारणवून दुरहकार अनेक बारी नहीं ಬೇರೆ ಗ್ರಂಥಗಳಲ್ಲಿಯೂ ಹಾಗೂ ಶ್ರೀಮದ್ಭಾಗವತದಲ್ಲಿಯೂ ಕೂಡ ಏನಾದರೂ ಒಂದು ತಪ್ಪು ಮಾಡಿದಾಗ ನಮ್ಮನ್ನು ಬಂಧನದಲ್ಲಿ ಹಾಕಬೇಕು ಏನೂ ತಪ್ಪು ಮಾಡದ ಜೀವರಾಶಿಗಳನ್ನು ಬಂಧನದಲ್ಲಿ ಇಟ್ಟದ್ದು ಏಕೆ ಅಂತ ಅದಕ್ಕೆ ಶ್ರೀಮದ್ಭಾಗವತ ತಿಳಿಸ್ತಾ ಇದೆ ನಾವೆಲ್ಲ ಮಾಡುವ ಒಂದು ದೊಡ್ಡ ತಪ್ಪು ಅಂದರೆ ದೇವರದನ್ನ ನಮ್ಮದು ಅಂತ ಹೇಳಿಕೊಳ್ತೇವೆ ಇದೇ ದೊಡ್ಡ ತಪ್ಪು ಕಳ್ಳತನ ಇದು ತಪ್ಪು ಅಂತ ಯಾರಾದರೂ ಹೇಳ್ತಾರೆ ಏನು ಕಳ್ಳತನ ನಾವು ಮಾಡಿದ್ದು ಇನ್ನೊಬ್ಬರದನ್ನು ನಮ್ಮದು ಅಂತ ತಿಳಿಯುವುದು ತಾನೇ ಕಳ್ಳತನ ಹಾಗಾದರೆ ಭಗವಂತನಲ್ಲಿರುವ ಕರ್ತೃತ್ವವನ್ನು ನಮ್ಮಲ್ಲಿ ನಾವು ತಿಳಿಯುತ್ತೇವೆ ಸ್ವತಂತ್ರ ಕರ್ತೃತ್ವವನ್ನು ನಾವು ಕರ್ತೃಗಳೇ ಪರಾಧೀನ ಕರ್ತೃಗಳು ಅಂತ ತಿಳಿದರೆ ತಪ್ಪಿಲ್ಲ ಆದರೆ ನಾವೇ ಸ್ವತಂತ್ರ ಕರ್ತೃಗಳು ಅಂತ ತಿಳಿತೇವಲ್ಲ ಇದು ತಪ್ಪು ಸ್ವತಂತ್ರ ಕರ್ತೃತ್ವ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇದೆ ಅಂತ ಭಾವಿಸ್ತೇವೆ ಬರಿ ನಮ್ಮಲ್ಲಿ ಇಲ್ಲದೇ ಇದ್ದದ್ದನ್ನು ಇದೆ ಅಂತ ಭಾವಿಸಿದರೆ ಅದು ತಪ್ಪು ತಿಳುವಳಿಕೆ ಆಗ್ತಾ ಇತ್ತು ಇನ್ನೊಬ್ಬನಲ್ಲಿ ಇದ್ದದ್ದನ್ನು ನಮ್ಮಲ್ಲಿ ಇದೆ ಅಂತ ತಿಳಿತಾ ಇರೋದರಿಂದ ಅದು ತಪ್ಪು ತಿಳುವಳಿಕೆಯ ಜೊತೆಗೆ ಕಳ್ಳತನವೂ ಆಗುತ್ತೆ ಕಳ್ಳತನ ಮಾಡಿದವರಿಗೆ ಮತ್ತೆ ದೇವರ ಶಿಕ್ಷೆ ಕೊಡಬೇಕಲ್ವಾ ಅದಕ್ಕೆ ಈ ಸಂಸಾರವನ್ನು ದೇವರು ನಮಗೆ ನೀಡಿದ್ದಾನೆ ಎಂದಿನಿಂದ ಮೊದಲಿನಿಂದಲೂ ಈ ತಪ್ ಮಾಡ್ತಾನೆ ಬಂದಿದ್ದೇವೆ ಸಂಸಾರವನ್ನು ಮೊದಲಿನಿಂದಲೂ ದೇವರು ನಮಗೆ ಕೊಟ್ಟದ್ದುಂಟು ದೈವಾಧೀನೆ ಶರೀರೆ ಅಸ್ಮಿನ್ ವರ್ತಮಾನ ಅಬುಧ ಭಗವದಧೀನವಾದಂತಹ ಶರೀರದಲ್ಲಿದ್ದಂತಹ ಈ ಅಜ್ಞಾನಿಯಾದ ಜೀವ ಗುಣಭಾವ್ಯೇನ ಕರ್ಮಣ ತತ್ರ ಅಹಂ ಕರ್ತ ಅಸ್ಮೀ ಮನ್ಯಮನ ನಿಬದ್ಧತೆ ಗುಣಭಾವ್ಯವಾದ ಕರ್ಮ ಅಂತಹ ಕರ್ಮವನ್ನ ಮಾಡಿದಾಗ ನಾನು ಮಾಡಿದೆ ಅಂತ ಮನ್ಯಮಾನಃ ಅಂತಿಟ್ಟುಕೊಳ್ಬೇಕು ನಾನು ಮಾಡಿದೆ ಅಂತ ಭಾವಿಸಿ ಸಂಸಾರದಲ್ಲಿ ಬದ್ಧನಾಗ್ತಾನೆ ಗುಣಭಾವ್ಯವಾದ ಕರ್ಮ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಶ್ರೀಮದ್ ಆಚಾರ್ಯರು ಅರ್ಥ ಬರೀತಾರೆ ಗುಣ ಗುಣಭಾವ್ಯೇನ ಕರ್ಮಣ ಗುಣಭೂತಃ ಅಸ್ವತಂತ್ರೋಹಮಸ್ಮಿನ್ ಕರ್ಮಣಿ ಇತಿಭಾವನೀಯೇನ ಕರ್ಮಣ ಯಾವ ಕರ್ಮವನ್ನು ಮಾಡಿದಾಗ ತಿಳುವಳಿಕೆಯಿಂದ ನಾನು ಗುಣ ಅಂದರೆ ಅಪ್ರಧಾನ ದೇವರು ಸ್ವತಂತ್ರ ಪ್ರಧಾನ ಅಂತ ಭಾವಿಸಿ ಯಾವ ಕರ್ಮವನ್ನ ಮಾಡಬೇಕಾಗಿತ್ತೋ ಅಂತಹ ಕರ್ಮವನ್ನ ನಾನೇ ಸ್ವತಂತ್ರ ಅಂತ ಭಾವಿಸಿ ಮಾಡ್ತಾನಲ್ಲ ಆದ್ದರಿಂದ ಇವನಿಗೆ ಬಂಧ ಅದಕ್ಕೆ ಪ್ರಮಾಣ ಕೊಡ್ತಾರೆ ಅಸ್ವತಂತ್ರ ಸ್ವತಂತ್ರೋಸ್ಮೀತ್ಯಂ ಜೀವಃ ಪ್ರಭಾವಯಂ ಬದ್ಧತೆ ಈಶಕೋಪೇನ ರಾಜಭಾವೇನ ಭೃತ್ಯವತ್ ಅಸ್ವತಂತ್ರನಾದ ಜೀವ ತನ್ನನ್ನು ಸ್ವತಂತ್ರ ಅಂತ ಭಾವಿಸಿಕೊಂಡು ಭಗವಂತನ ಕೋಪಕ್ಕೆ ಗುರಿಯಾಗಿ ಬದ್ಧನಾಗ್ತಾನೆ ನಾನೇ ರಾಜ ಅಂತ ಭಾವಿಸಿದ ಭೃತ್ಯನನ್ನು ಹೇಗೆ ಕಾರಾಗಾರದಲ್ಲಿ ಹಾಕ್ತಾರೆ ಹಾಗೆ ನಮ್ಮನ್ನು ಈ ಸಂಸಾರವೆಂಬ ಕಾರಾಗಾರದಲ್ಲಿ ಭಗವಂತ ಹಾಕಿದ್ದಾನೆ ಅಂತ ತಿಳಿಸ್ತಾರೆ ಹಾಗಾದರೆ ಏನು ಮಾಡಬೇಕ ನಾವು ಬದ್ಧರಾಗಬಾರದು ಅಂತಾದರೆ ಏವಂ ವಿರಕ್ತ ಆಸನಾಟನ ಮಜ್ಜನೆ ದರ್ಶನ ಸ್ಪರ್ಶನಘ್ರಣ ಭೋಜನಶ್ರವಣಾಷು ನಾ ಬ್ಯತೆ ವಿನ್ ತತ್ರದನ್ ಗುಣಾನ್ ಪ್ರಕೃತಿ ಸ್ಥೋಪ್ಯಸಂಸಕ್ತಃ ಸವಿತನಿಲಕ್ತ ಶಂ ಅನ್ನುವುದಕ್ಕೆ ಆಚಾರ್ಯರು ಹೇಳುತ್ತಾರೆ ಅಸ್ವಾತಂತ್ರೇಣ ನಿತ್ಯಬದ್ದೋಸ್ವತಂತ್ರದ್ದರಿಂದ ಇವನು ನಿತ್ಯಬದ್ಧ ನಿತ್ಯದಲ್ಲಿಯೂ ಭಗವದಧೀನಾಂತನಿಸಿಕೊಂಡಂತಹ ಈ ಜೀವ ಶಯನೇ ಮಲಗುವಾಗ ಆಸನ ಅಟನ ಮಜ್ಜನೇಶು ಆಸನ ಕೂಡುವಾಗ ಅಟನ ತಿರುಗಾಡುವಾಗ ಮಜ್ಜನ ಸ್ನಾನ ಮಾಡುವಾಗ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನೋಡುವುದು ಮುಟ್ಟುವುದು ವಾಸನೆ ತೆಗೆದುಕೊಳ್ಳುವುದು ಊಟ ಮಾಡುವುದು ಕೇಳೋದು ಈ ಮೊದಲಾದ ಯಾವುದೇ ಕಾರ್ಯಗಳನ್ನು ಮಾಡುವಾಗಲು ತತ್ರ ತತ್ರ ಗುಣಾನದನ್ ಆ ಪ್ರಸಂಗದಲ್ಲಿ ನಾನಾ ವಿಧವಾದಂತಹ ಗುಣಗಳನ್ನು ವಿಷಯಗಳನ್ನು ಇವನು ಭೋಗ ಮಾಡಿದರು ವಿದ್ವಾನ್ ತಥಾನಬದ್ಧತೆ ದೇವರು ಸ್ವತಂತ್ರ ನಾನು ಪರತಂತ್ರ ಅಂತ ತಿಳಿದವ ಬದ್ಧನಾಗೋದಿಲ್ಲ ಬದ್ಧನಾಗೋದಿಲ್ಲ ಅಂದರೆ ದುಃಖವನ್ನು ಅನುಭವಿಸೋದಿಲ್ಲ ಭಗವದ್ ಅಧೀನತ್ವ ರೂಪ ಬಂಧ ಇಳಿದೇ ಉಳಿತಿದೆ ಅದಲ್ಲ ಭಗವ ಭಗವಂತ ಸ್ವತಂತ್ರ ನಾನು ಪರತಂತ್ರ ಎಂಬ ವಿದ್ವತ್ತನ್ನು ಪಡೆದವ ತಿಳುವಳಿಕೆಯನ್ನು ಪಡೆದ ವ್ಯಕ್ತಿ ತಥಾನಬದ್ಧತೆ ಅಜ್ಞಾನಿಯಾದವನು ಎಷ್ಟು ದುಃಖವನ್ನು ಅನುಭವಿಸಬಹುದೋ ಈ ಸಂಸಾರದಲ್ಲಿ ಅಷ್ಟು ದುಃಖವನ್ನು ಜ್ಞಾನಿಯಾದವನು ಅನುಭವಿಸೋದಿಲ್ಲ ನಾನೇನೋ ನೋಡಬೇಕು ಅಂತ ಇಟ್ಟುಕೊಂಡಿರ್ತೇನೆ ಹೋಗೋದ್ರಲ್ಲಿ ಆ ವಸ್ತು ಅಲ್ಲಿರೋದಿಲ್ಲ ಹೋಗಿಬಿಟ್ಟಿರ್ತದೆ ಓಡಿ ಹೋಗ್ತೇನೆ ಹೊರಗೆ ಏನೋ ಬಂತು ಉತ್ಸವ ನೋಡಬೇಕು ಅಂತ ಅದು ಹೋಗಿಬಿಟ್ಟಿರ್ತವೆ ಅಯ್ಯೋ ನೋಡ್ಲಿಕ್ಕಾಗಲಿಲ್ಲ ಅಂತ ಭಾಳ ಬೇಚಾಡ್ತಾನೆ ವಿದ್ವಾನ್ ತಿಳುವಳಿಕೆ ಇದ್ದಂತಹ ವ್ಯಕ್ತಿ ಆಯಿತಾ ನನ್ನ ಕರ್ಮ ಇದ್ರ ಕಾಣಿಸ್ತದೆ ಇಲ್ಲದೆ ಇದ್ರಿಲ್ಲ ಅದೇನು ದೊಡ್ಡ ವಿಷಯ ಅಂತಾನು ಬಿಟ್ಬಿಡ್ತಾನೆ ಅಷ್ಟೇ ದೇವರಿಚ್ಛೆ ಅಂತಲೇ ಸರಳಾಗಿ ಆ ದೇವರ ಸ್ವತಂತ್ರ ನಾನು ಪರತಂತ್ರ ನಾನು ನೋಡಬೇಕು ಅಂದಿದ್ದನ್ನು ಯಾವಾಗಾದರೂ ಹೇಗಾದರೂ ನೋಡಬಹುದು ಅಂತ ಭಾರಿ ಏ ನೋಡೇ ಬಿಡ್ತೇನೆ ನಾನು ಅಂದರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡು ಜಂಬಾ ಕೊಚ್ಚಿಕೊಂಡು ಹೋಗಿರ್ತಾನಲ್ಲ ಅವನಿಗೆ ಇಷ್ಟು ದುಃಖ ಆಗುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರಯತ್ನ ಮಾಡೋಣ ದೇವರಿಚ್ಛೆ ದರ್ಶನ ಆದರೆ ಆಗ್ತದೆ ಇಲ್ಲದ್ರೆ ಇಲ್ಲ ಅಂತ ಮೊದಲಿಗೆ ವ್ಯವಸ್ಥೆ ಮಾಡಿಕೊಂಡು ಅವನಿಗೆ ಏನು ಅನಿಸೋದಿಲ್ಲ ಸುಮ್ಮನೆ ಉದಾಹರಣೆಗೆ ಹೇಳಿದೆ ಹಾಗೆ ಯಾವುದೇ ವಿಧವಾದಂತಹ ಪ್ರಸಂಗ ಇಲ್ಲಿ ಶಯನಾಸನ ಅಟನ ಇವುಗಳನ್ನು ಹೇಗಾದರೂ ಹೊಂಚಿಕೊಳ್ಳಿಕ್ಕೆ ಬರುತ್ತೆ ಶಯನ ಅಂದರೆ ಮಲಗೋದು ಕೊಡೋದು ಮೊದಲಾದ ಈ ಎಲ್ಲ ವಿಧವಾದ ಲೌಕಿಕ ವ್ಯಾಪಾರಗಳಲ್ಲಿ ವಿರಕ್ತ ವಿರಕ್ತನಾದಂತಹ ವ್ಯಕ್ತಿ ಹಾಗೂ ಅನ್ವಯ ಮಾಡಿಕೊಳ್ಬೋದು ಅಥವಾ ಶಯನಾಸನ ಆಟನ ಮಜ್ಜನಾದಿಗಳ ವಿಷಯದಲ್ಲಿ ವಿದ್ವಾನ್ ಈ ಎಲ್ಲ ಪ್ರಸಂಗಗಳಲ್ಲಿಯೂ ದೇವರ ಸ್ವಾತಂತ್ರ್ಯವನ್ನು ತಿಳಿದವ ಅಥವಾ ಶಯನ ಆಸನ ಅಟನ ಮಜ್ಜನಾದಿ ಈ ಎಲ್ಲ ಪ್ರಸಂಗಗಳಲ್ಲಿ ಗುಣಾನದನ್ ವಿವಿಧ ವಿಷಯಗಳ ಭೋಗ ಮಾಡುವವ ಎಲ್ಲ ಅದರ ಅನ್ವಯ ಒಟ್ಟು ಜೀವನದಲ್ಲಿ ನಾನಾ ಕಾರ್ಯಗಳನ್ನು ಮಾಡುವಾಗ ನಾನಾ ವಿಧವಾದ ಮಾಡುವಂತಹ ಪ್ರಸಂಗದಲ್ಲಿಯೂ ದೇವರ ಸ್ವಾತಂತ್ರ್ಯವನ್ನು ತಿಳಿದು ತನ್ನ ಪಾರತಂತ್ರ್ಯವನ್ನು ಅರೆತು ಈ ಯಾವ ವಿಷಯಗಳಲ್ಲಿಯೂ ವಿಶೇಷವಾದ ಆಸಕ್ತಿ ಇಲ್ಲದೆ ತಾನು ಈ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯಿಂದ ನಿರ್ಮಿತವಾದ ದೇಹದೊಳಗಿದ್ದವನಾದರೂ ಅಸಂಸಕ್ತನಾಗಿ ಅವನು ಬದ್ಧನಾಗೋದಿಲ್ಲ ಇನ್ನು ಅಪರೋಕ್ಷ ಮೇಲೆ ಇವನಿಗೆ ದುಃಖವಾಗೋದಿಲ್ಲ ಅಂತೇನು ಹೇಳೋದು ಇದು ಸಾಮಾನ್ಯ ಜ್ಞಾನ ಇದ್ರೇ ಹೀಗೆ ಸಾಮಾನ್ಯ ಜ್ಞಾನ ಇದ್ದ ವ್ಯಕ್ತಿಗೇ ಉಳಿದವರಿಗೆ ಆಗೋ ದುಃಖ ಆಗೋದಿಲ್ಲ ಅಪರೋಕ್ಷ ಜ್ಞಾನಿಯಾದರಂತೂ ದುಃಖ ಆಗೋದಿಲ್ಲ ಮುಕ್ತನಾದ ಮೇಲಂತೂ ಸಂಬಂಧವೇ ಇಲ್ಲ ದುಃಖದ್ದು ಹೀಗೆ ಮೂರು ಹಂತ ಪರೋಕ್ಷಜ್ಞಾನ ಅಪರೋಕ್ಷಜ್ಞಾನ ಮೋಕ್ಷ ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ಏವಂ ಆತ್ಮನಾತ್ಮನೋ ಸ್ವಾತಂತ್ರ್ಯ ಪಾರತಂತ್ರೆಯೋಹೋ ವಿದ್ವಾನ್ ವಿದ್ವಾನ್ ಜೀವೋಪಿ ಅವಿದ್ವಜ್ಜೀವನ್ನ ಬದ್ಧತೆ ಅಜ್ಞಾನಿಗಳಂತೆ ಅವನಿಗೆ ದುಃಖ ಆಗೋದಿಲ್ಲ ಏವಂ ವಿದ್ವಾನ್ ನಿತ್ಯಬದ್ಧೋಪಿ ಜೀವೋಯ ಆತ್ಮನೋ ನಿತ್ಯಬದ್ಧತಾಂ ವಿಷ್ಣುನ ಅಲ್ಲಿ ನಿಲ್ಲಿಸಬೇಕು ತಾನು ಪರಮಾತ್ಮನಿಂದ ನಿತ್ಯದಲ್ಲಿಯೂ ಬದ್ಧನಾಗಿದ್ದಾನೆ ಅಸ್ವತಂತ್ರನಾಗಿದ್ದಾನೆ ಅಂತ ಯಾರೋ ತಿಳಿತಾನೆ ನಿತ್ಯ ತೇತ್ ದೇವರು ನಿತ್ಯದಲ್ಲಿಯೂ ಸ್ವತಂತ್ರ ಅಂತ ಭಾವಿಸ್ತಾನೋ ಸಮಚ್ಯತೆ ತದಧೀನತ್ ಬಂಧೇ ವಿದ್ಯಮೇಪ್ಯಧುಃಖವಾಕ್ ದೇಹಸ್ಥೋ ನುಃಖಿ ಸ್ಯಾತ್ ಅನ್ಯವತ್ ಕಿಮ ಮುಕ್ತಿಗಃಮ್ಯೆ ಭಗವಂತನ ಅಧೀನತ್ವವನ್ನು ತಿಳಿದ ವ್ಯಕ್ತಿ ಅವನಿಗೆ ಈ ದೇಹಸ್ಥನಾದಾಗಲೂ ಸಂಸಾರದಲ್ಲಿಯೂ ದುಃಖವಿಲ್ಲ ಅಂದಮೇಲೆ ಮೋಕ್ಷದಲ್ಲಿ ದುಃಖ ಇಲ್ಲ ಅಂತ ಇನ್ನೇನು ಹೇಳೋದು ಮುಕ್ತಿಗ ಅನ್ನೋದಕ್ಕೆ ಎರಡೂ ಅರ್ಥ ಜೀವನ್ಮುಕ್ತಿಯನ್ನು ಹೊಂದಿದವನಿಗೆ ಅಥವಾ ಪರಮ ಮುಕ್ತಿಯನ್ನು ಹೊಂದಿದವನಿಗೆ ದುಃಖ ಇಲ್ಲ ಅಂತ ಇನ್ನೇನು ಹೇಳೋದು ಸಿದ್ಧವಾದ ವಿಷಯ ಇ ಪ್ರಾಥಮ್ಯೇ ವೈಶಾರದ್ಯ ಈಕ್ಷಯ ಅಸಂಗಶಿತಯ ಛಿನ್ನ ಸಂಶಯ ಪ್ರತಿಬುದ್ಧ ಇವ ಸ್ವಪ್ನಾತ್ ನಾನಾತ್ವಾ ಜೀವ ಸಂಸಾರದೊಳಗಿದ್ದಾಗಲೂ ಈ ದೇಹದೊಳಗಿದ್ದರೂ ನಿಶ್ಚಿಂತವಾಗಿರ್ತಾನೆ ಅಜ್ಞಾನಿಗಳಂತೆ ದುಃಖವನ್ನು ಅನುಭವಿಸೋದಿಲ್ಲ ಯಾಕೆ ನಮಗೆ ದುಃಖ ಆಗದೇ ಇರುವುದಕ್ಕೆ ಏನು ಉಪಾಯ ಇದೆ ಆ ಉಪಾಯ ನಮ್ಮ ಕೈಯಲ್ಲಿದ್ದಾಗ ಎಂತಹ ದುಃಖದ ಪ್ರಸಂಗ ಬಂದರೂ ನಮಗೇನಾಗೋದಿಲ್ಲ ಚಳಿ ಬಹಳ ದುಃಖ ಆದರೆ ಆ ಚಳಿಯನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ನಮಗೆ ಉಪಾಯ ಇದ್ದರೆ ಚಳೆ ಇದ್ದರೂ ನಮಗೆ ಅನಿಸೋದಿಲ್ಲ ಮೈ ತುಂಬ ವಸ್ತ್ರಗಳನ್ನು ಹಾಕಿಕೊಂಡು ನಾವು ರಕ್ಷಣೆ ಮಾಡಿಕೊಂಡ್ರೆ ಚಳೆ ಇದ್ರೂ ನಮಗೆ ದುಃಖ ಆಗೋದಿಲ್ಲ ಅಗ್ನಿಯ ಮಧ್ಯದಲ್ಲೇನೇ ಪ್ರವೇಶ ಮಾಡಬಹುದು ಅಗ್ನಿ ತಾಗದೇ ಇರೋ ಹಾಗೆ ಒಂದು ವಿಶಿಷ್ಟವಾದ ಕವಚವನ್ನು ಹಾಕಿಕೊಂಡು ಅಗ್ನಿಯ ಮಧ್ಯದಲ್ಲಿ ಹೋಗಬಹುದು ಬಾಹ್ಯವಾಗಿ ಅಥವಾ ಅಗ್ನಿಸ್ತಂಭನ ವಿದ್ಯೆಯಿಂದ ಅಗ್ನಿಯ ಮಧ್ಯದಲ್ಲಿ ಹೋಗಬಹುದು ಹೀಗೆಲ್ಲ ಹಾಗೇ ಇವನಲ್ಲಿ ಏನಿದೆ ಅಂದರೆ ಈಕ್ಷಾ ಅದೇ ಒಂದು ದೊಡ್ಡ ಅಸ್ತ್ರ ಇವನದು ಆ ಭಗವಂತನ ತಿಳುವಳಿಕೆ ವೈಶಾರಧ್ಯ ಈಕ್ಷಯ ಅಸಂಗಶಿತಯ ವೈರಾಗ್ಯದಿಂದ ಚೂಪಾದ ತೀಕ್ಷ್ಣವಾದಂತಹ ಕಾರ್ಯಕ ಕಾರ್ಯ ಮಾಡುವುದರಲ್ಲಿ ಅತ್ಯಂತ ಸಮರ್ಥವಾದಂತಾ ಏನು ಆ ಭಗವಂತನ ಜ್ಞಾನ ಇದೆ ಕೇವಲ ಜ್ಞಾನ ಇದು ಮಂಡು ವೈರಾಗ್ಯ ಇದ್ದರೆ ಅದು ನಿಶಿತವಾದ ಹಾಗೆ ವೈರಾಗ್ಯದಿಂದ ಸಹಿತವಾದಂತಾ ಭಗವಂತನ ಈಕ್ಷೆ ಏನಿದೆ ಜ್ಞಾನ ಅದರಿಂದ ಎಲ್ಲ ಸಂಶಯಗಳನ್ನು ಕಳೆದುಕೊಂಡವನಾಗಿ ಸ್ವಪ್ನದಿಂದ ಎಚ್ಚರ ಹೊಂದಿದ ವ್ಯಕ್ತಿ ಯಾವ ರೀತಿ ಸ್ವಪ್ನದಲ್ಲಿ ನೋಡಿದ ಭೂತ ಪ್ರೇತ ಪಿಶಾಚಗಳಿಗೆ ಭಯ ಪಡೋದಿಲ್ಲ ಇದೆಲ್ಲ ಕನಸಿನಲ್ಲಿ ಕಂಡದ್ದು ಅಂತ ನಗನಗತ ಧೈರ್ಯದಿಂದ ಕಥೆ ಹೇಳ್ತಾನೆ ಸುತ್ತಮುತ್ತ ಇದ್ದವರಿಗೆಲ್ಲ ಇಂತಹ ಪಿಶಾಚ ನೋಡಿದೆ ಅಂತಹ ಪಿಶಾಚ ನೋಡಿದೆ ಅಂತ ಕುಣಿತಾ ಕುಣಿತಾ ಹೇಳ್ತಾನೆ ಮಲಗಿದಾಗ ಅದನ್ನು ನೋಡುವಾಗ ಹೆದರೆ ಹೆದರಿ ಸತ್ತಿರ್ತಾನೆ ಈಗ ಉತ್ಸಾಹ ಬಂದಿರ್ತದೆ ಸ್ವಪ್ನದಿಂದ ಎಚ್ಚರ ಮೇಲೆ ಹೇಗೆ ಯಾವುದೇ ದುಃಖ ಇರೋದಿಲ್ಲ ಹಾಗೆ ಇವನಿಗೆ ಈ ಜಗತ್ತಿನಲ್ಲಿರುವಂತಹ ಯಾವ ದುಃಖದ ಪ್ರಸಂಗಗಳಲ್ಲಿಯೂ ದುಃಖವನ್ನು ಪಡೋದಿಲ್ಲ ಯಾಕೆ ಭಗವಂತ ಸ್ವತಂತ್ರ ತಾನು ಪರತಂತ್ರ ಅನ್ನುವುದನ್ನು ತಿಳಿದು ದೇವರು ತನಗೆ ರಕ್ಷಕ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಿರ್ಭೀತನಾಗಿ ನಿರ್ದುಃಖನಾಗಿ ಇರ್ತಾನೆ ಇಲ್ಲಿ ಒಂದು ಮಾತು ಬಂತು ನಾನಾತ್ವಾ ವೈಶಾರದಿ ಅಂದರೆ ಹಿಂದೆ ಬಂದಿದೆ ಅನ್ನೋದಕ್ಕೆ ನಾನು ವಿವರಣೆ ಮಾಡಲಿಲ್ಲ ವಿಶಾರದ ಅಂದರೆ ದೇವರು ಶ ಅರ ದ ವಿವಿಧವಾದ ಶ ಸುಖ ವಿಷಯಗಳ ಭೋಗದಿಂದ ಬರುವ ಸುಖ ಅರ ದುಃಖ ಇವುಗಳನ್ನು ದ ನಾಶ ಮಾಡುವಂತಹ ಭಗವಂತ ತನ್ನ ಅಪರೋಕ್ಷ ಜ್ಞಾನ ಆದ ವ್ಯಕ್ತಿಗೆ ಈ ಸುಖ ದುಃಖಗಳನ್ನು ನಾಶ ಮಾಡಿ ಅವನನ್ನು ಮುಕ್ತನನ್ನಾಗಿ ಮಾಡುವ ದೇವರಿಗೆ ವಿಶಾರದ ಅಂತಾರೆ ಅಂತಹ ಭಗವಂತನ ವಿಷಯದಲ್ಲಿ ಬಂದ ಏನು ಈ ಕ್ಷ ತತ್ವಜ್ಞಾನ ಇದೆ ಅದರಿಂದ ಇವನಿಗೆ ಯಾವುದೇ ತರಹದ ದುಃಖಾದಿಗಳು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನಾತ್ವಾದ್ವಿನಿವರ್ತತೆ ಅಂತಂದರು ಸಂಶಯವೂ ಹೋಗ್ತದೆ ಮಿಥ್ಯಾಜ್ಞಾನವೂ ಹೋಗ್ತದೆ ಇವುಗಳೇ ದುಃಖಕ್ಕೆ ಮೂಲ ಆದ್ದರಿಂದ ದುಃಖವನ್ನು ಕಳೆದುಕೊಳ್ತಾನೆ ಅಂತ ಆದ್ರ ಮೇಲ್ನೋಟಕ್ಕೆ ಅರ್ಥ ನಾನಾತ್ವ ಅಂದರೆ ಭೇದ ಇವನಿಗೆ ಎಲ್ಲಿವರೆಗೆ ಭಗವಂತನ ತತ್ವಜ್ಞಾನವಾಗೋದಿಲ್ಲ ಅಲ್ಲಿವರೆಗೆ ಭೇದ ಇದೆ ಅಂತ ತಿಳಿದಿರ್ತಾನೆ ಯಾವಾಗ ಭಗವಂತನ ತತ್ವಜ್ಞಾನವಾಗುತ್ತೋ ಆಗ ಭೇದದಿಂದ ನಿವೃತ್ತನಾಗ್ತಾನೆ ಜಗತ್ತಿನಲ್ಲಿ ಭೇದವೇ ಇಲ್ಲ ಅಂತ ತಿಳಿತಾನೆ ಅಂತ ಹೀಗೆ ಅರ್ಥ ತೋರ್ತದೆ ಆದರೆ ಮೊದಲನೇದಾಗಿ ನೇರವಾಗಿ ನೋಡೋದಾದರೆ ಯಾವ ಪಕ್ಷಪಾತ ಬೇಡದೆ ಇಡದೆ ನಾನಾತ್ವ ಅಂದರೆ ಭೇದ ದೇವರನ್ನು ತಿಳಿದ ವ್ಯಕ್ತಿ ಭೇದದಿಂದ ನಿವೃತ್ತನಾಗ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ ಭೇದದಿಂದ ನಿವೃತ್ತನಾಗ್ತಾನೆ ಅಂತನ್ನೋದೇ ಇಲ್ಲಿ ವಿವಕ್ಷಿತವಾದಂತಹ ಅರ್ಥವಾಗಿದ್ದರೆ ಹಿಂದಿನ ಮುಂದಿನ ಸಂಪೂರ್ಣ ಎಲ್ಲ ಭಾಗವತ ಶ್ಲೋಕಗಳಿಗೆ ಅದು ವಿರುದ್ಧ ಮುಂದಿನ ಪ್ರಕರಣದಲ್ಲಿ ಭಾಗವತದ ಭಗವಂತನ ಪೂಜೆಯನ್ನು ಹೇಗೆ ಮಾಡಬೇಕು ಅರ್ಚನೆ ಹೇಗೆ ಮಾಡಬೇಕು ಅವನ ಅನುಗ್ರಹ ಹೇಗೆ ಪಡೆಯಬೇಕು ವಿಸ್ತಾರವಾಗಿ ವರ್ಣನೆ ಇದೆ ಹಿಂದೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಬಗೆ ಹೇಗೆ ಇದನ್ನೆಲ್ಲ ಭಾಗವತೋತ್ತಮರ ಲಕ್ಷಣಾದಿಗಳನ್ನು ಹೇಳ್ತಾ ಹೇಳ್ತಾ ತಿಳಿಸಿಕೊಟ್ಟಿದ್ದಾರೆ ದೇವರಲ್ಲಿ ಭಕ್ತಿ ಮಾಡಬೇಕು ಅವನ ಅನುಗ್ರಹವನ್ನು ಪಗಡಿಯಬೇಕು ಅರ್ಚನೆ ಮಾಡಬೇಕು ಅಂತ ಹಿಂದೆ ಮುಂದೆ ಎಲ್ಲ ಹೇಳಿ ದೇವರಿಗೂ ನಮಗೂ ಭೇದವೇ ಇಲ್ಲ ಅಂತ ಮಧ್ಯದಲ್ಲಿ ಹೇಳಿದರೆ ಅದು ಪೂರ್ವೋತ್ತರ ವಾಕ್ಯಗಳಿಗೆ ವಿರುದ್ಧವಾದ ಅರ್ಥ ಹಾಗಾದರೆ ಏನು ಅರ್ಥ ಮಾಡಬೇಕು ಅದಕ್ಕೆ ಆಚಾರ್ಯರು ಅಂತಾರೆ ನಾನಾತ್ವ ಅನ್ನೋದಕ್ಕೆ ಇಲ್ಲಿ ಭೇದ ಅಂತ ಅರ್ಥ ಅಲ್ಲ ಮಿಥ್ಯಾಜ್ಞಾನ ಅಂತ ಅರ್ಥ ತಪ್ಪು ತಿಳುವಳಿಕೆಯನ್ನು ಇವನು ಬಿಟ್ಟು ಬಿಡ್ತಾನೆ ತತ್ವಜ್ಞಾನ ಆಗೋವರಿಗೆ ತಪ್ಪು ತಿಳುವಳಿಕೆ ಇರ್ತದೆ ಒಮ್ಮೆ ಶಾಸ್ತ್ರದಿಂದ ತತ್ವಜ್ಞಾನ ಆದರೆ ತಪ್ಪು ತಿಳುವಳಕೆ ಹೋಗುತ್ತೆ ನಾನಾತ್ವ ಅಂದರೆ ತಪ್ಪು ತಿಳುವಳಿಕೆ ಅಂತ ಅರ್ಥ ಹೇಗೆ ಬಂತು ನಾನತ್ವಿತಿ ವೈಮಿಥ್ಯಾಾನ ಕೂತ್ರ ವಸ್ತು ಯಾಥಾತ್ಮ್ಯೋತ್ವ ಜ್ಞಾನ ಸೋಜ್ಜೋ ವಿವಕ್ಷಿಟ ಇಲ್ಲಭ್ಯೆ ನಾನತ್ವ ನಾನಾ ಬೇರೆ ನಾನತ್ವ ಅಂತಂದರೆ ಮಿಥ್ಯಾಜ್ಞಾನ ಯಾಕೆ ಬೇರೆ ಆದ ಜ್ಞಾನ ಇದು ಮಿಥ್ಯಾಜ್ಞಾನ ಬೇರೆ ಆದ ಜ್ಞಾನ ಅಂದ್ರೇನು ವಸ್ತು ಇದ್ದದ್ದು ಒಂದು ರೀತಿ ತಿಳಿದದ್ದು ಮತ್ತೊಂದು ರೀತಿ ಇದೇ ಮಿಥ್ಯಾಜ್ಞಾನ ಎದುರಿಗೆ ಇದ್ದದ್ದು ಹಗ್ಗ ನಮಗೆ ಹಗ್ಗ ಅಂತೇ ಜ್ಞಾನ ಬಂದರೆ ವಸ್ತು ಇದ್ದ ಹಾಗೆ ಜ್ಞಾನ ಬಂದಾಗ ಆಯಿತು ವಸ್ತು ಇದ್ದದ್ದು ಬೇರೆ ಹಗ್ಗ ಜ್ಞಾನ ಬಂದದ್ದು ಬೇರೆ ರೀತಿ ಹಾವು ಅಂತ ಜ್ಞಾನ ಬಂತು ಬೇರೆ ಅಂದ್ರೇ ಭೇ ಬೇರೆ ಎಲ್ಲ ಬಂದೆ ನಾನಾತ್ವ ವಸ್ತು ಇದ್ದದ್ದು ಒಂದು ರೀತಿ ಜ್ಞಾನ ಬಂದದ್ದು ಮತ್ತೊಂದು ರೀತಿಯಾದರೆ ಅದು ನಾನಾತ್ವ ಅದೇ ಮಿಥ್ಯಾಜ್ಞಾನ ಎಂಬುದಾಗಿ ಇಲ್ಲಿ ವಿವಕ್ಷಿತವಾಗಿದೆ ಅಂತ ಹೇಳಿದರು ಅಲ್ಲ ಹಾಗಾಕೆ ಈ ರೀತಿಯ ಅರ್ಥವನ್ನೇ ಮಾಡಬೇಕು ಅಂತೇನು ಅದಕ್ಕೆ ಮುಂದಿನ ವಾಕ್ಯ ಉಜ್ಜೋ ವಿವಕ್ಷಿತ ಯತ ಅಂತ ಇಟ್ಕೋಬೇಕು ಈಗ ಭೇದದ ನಿವೃತ್ತಿಯ ಉಜ್ಜ ರಾಹಿತ್ಯ ಉಜ್ಜೋ ವಿವಕ್ಷಿತ ಉಜ್ಜಿತಿರಿ ವಿವಕ್ಷಿತ ಇಲ್ಲಿ ನಿವೃತ್ತಿ ಎಂಬ ಶಬ್ದದಿಂದ ರಾಹಿತ್ಯವನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಭೇದದ ರಾಹಿತ್ಯವನ್ನೇ ಇಲ್ಲಿ ಹೇಳಿದರೆ ಪೂರ್ವೋತ್ತರ ಗ್ರಂಥಗಳ ವಿರೋಧ ಬರುತ್ತೆ ಆದ್ದರಿಂದ ಇಲ್ಲಿರುವ ನಾನಾತ್ವ ಎಂಬ ಶಬ್ದಕ್ಕೆ ಯಾವುದನ್ನು ಬಿಟ್ಟರೆ ನಮಗೆ ಹಿಂದಿನ ಮುಂದಿನ ವಾಕ್ಯಗಳ ವಿರೋಧ ಇಲ್ಲ ಅದನ್ನು ನಾನಾತ್ವ ಶಬ್ದ ಅರ್ಥವನ್ನಾಗಿ ಮಾಡಿ ಭೇದ ಅಂತ ಅರ್ಥ ಮಾಡಿ ಅದನ್ನು ಬಿಟ್ಟದ್ದಾದರೆ ಹಿಂದಿನ ಮುಂದಿನ ಮಾತುಗಳ ವಿರೋಧ ಬರತ್ತೆ ಹಾಗಾದರೆ ಯಾವುದನ್ನು ಬಿಟ್ಟರೆ ಪೂರ್ವೋತ್ತರ ವಾಕ್ಯಗಳ ವಿರೋಧ ಇಲ್ಲ ಅದನ್ನು ಅರ್ಥ ಮಾಡಿ ಅದ್ಯಾವುದು ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನವನ್ನು ಬಿಟ್ಟಿದ್ದೇವೆ ಅಂತಾದರೆ ಯಾವುದೇ ಪೂರ್ವೋತ್ತರ ವಾಕ್ಯಗಳ ವಿರೋಧ ಬರೋದಿಲ್ಲ ಆದ್ದರಿಂದ ಇಲ್ಲಿರುವ ನಾನಾತ್ವ ಎಂಬ ಶಬ್ದಕ್ಕೆ ಮಿಥ್ಯಾಜ್ಞಾನ ಎಂಬ ಅರ್ಥವನ್ನೇ ಮಾಡಬೇಕು ಅಂತ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ಅರ್ಥವನ್ನು ತಿಳಿಸ್ತಾರೆ ಉಜ್ಜೋ ವಿವಕ್ಷಿತ ಅಂತ ಇಲ್ಲಿ ಮಿಥ್ಯಾಜ್ಞಾನ ಅನ್ನುವ ಅರ್ಥ ಹೇಗೆ ಬರ್ತದೆ ಅಂತಂದರೆ ನಾನತ್ವ ಎಂಬ ಶಬ್ದ ನಾನತ್ವ ಎಂಬ ಶಬ್ದದಿಂದ ಭೇದ ಅಂತ ಅರ್ಥವನ್ನು ಮಾಡಿಕೊಂಡು ಭೇದವನ್ನು ಬಿಡೋದು ಅಂತ ಅರ್ಥ ಅಲ್ಲ ಬೇರೆ ರೀತಿಯಾಗಿ ಜ್ಞಾನ ಬರೋದು ಅಂತ ನಾವು ಹೇಳಿದ್ವಿ ಅದರ ಮೇಲೆ ಒಂದು ಪ್ರಶ್ನೆ ಬರ್ತದೆ ಹಾಗಾದರೆ ಜ್ಞಾನ ವಸ್ತುವಿಗಿಂತಲೂ ಬೇರೆಯಾಗಿರೋದು ಅಂದರೆ ಎಲ್ಲ ಜ್ಞಾನಗಳು ವಸ್ತುವಿಗಿಂತಲೂ ಬೇರೆಯಾಗೇ ಇವೆ ವಸ್ತು ಎಲ್ಲಿರ್ತದೆ ಹೊರಗಿರ್ತದೆ ಜ್ಞಾನ ಎಲ್ಲಿರ್ತದೆ ಒಳಗಿರ್ತದೆ ಜ್ಞಾನ ಬೇರೆ ವಸ್ತು ಬೇರೆ ಯಥಾರ್ಥವಾದ ಜ್ಞಾನವು ವಸ್ತುವಿನಿಂದ ಬೇರೆಯಾಗಿಯೇ ಇದೆ ಜ್ಞಾನಕ್ಕೆ ಆಕಾರ ಇಲ್ಲ ಜ್ಞಾನಕ್ಕೆ ಭಾರ ಇಲ್ಲ ಹಾಗಾದರೆ ವಸ್ತುವಿಗಿಂತಲೂ ಬೇರೆಯಾಗಿಯೇ ಜ್ಞಾನ ಇದೆಯಲ್ಲ ಅಂದರೆ ಅದೆಲ್ಲ ಉಜ್ಜೋವಿವಕ್ಷಿತ ಅಂತ ಅದಕ್ಕೂ ಉತ್ತರ ಯಾವ ವಸ್ತುವನ್ನು ನಾವು ತಿಳಿದಿದ್ದೇವೆ ಆ ವಸ್ತುವನ್ನು ಆ ರೀತಿಯಾಗಿ ಭಾವಿಸದೆ ಬೇರೆ ರೀತಿಯಾಗಿ ತಿಳಿಯುವುದನ್ನು ಇಲ್ಲಿ ನಾವು ವಿವಕ್ಷಣ ಮಾಡಿದ್ದೇವೆ ಹೊರತು ವಸ್ತುವಿಗೂ ಜ್ಞಾನಕ್ಕೂ ಬೇರೆ ಆಕಾರ ಇರೋದು ಅಂತೂ ಇಷ್ಟೇ ತಾತ್ಪರ್ಯವಲ್ಲ ವಸ್ತುವನ್ನು ಯಾವ ರೀತಿಯಾಗಿ ತಿಳಿದಿದ್ದೇವೋ ಆ ರೀತಿಯಾಗಿ ಆ ವಸ್ತು ಇಲ್ಲದೇ ಇದ್ದರೆ ಆಗ ಅದು ಮಿಥ್ಯಾಜ್ಞಾನ ಅಂತಾಗತ್ತೆ ಎಂಬುದಾಗಿ ಅನೇಕ ರೀತಿಯ ಅಭಿಪ್ರಾಯಗಳನ್ನು ತಾಮ್ರಪ್ರಣಯಾಚಾರ್ಯರು ಶ್ರೀನಿವಾಸತೀರ್ಥರು ತಿಳಿಸಿಕೊಟ್ಟಿದ್ದಾರೆ ಯುರ್ವೀತ ಸಂಕಲ್ಪ ಪ್ರಾಣ ಇಂದ್ರಿಯ ಮನೋಧಿ ವೃತ್ತಯ ಸವಿರ್ಮುಕ್ತ ದೇಹಸ್ಥೋಪಿ ತದ್ಗುಣೈ ಪ್ರಾಣ ಇಂದ್ರಿಯ ಮನೋಧಿ ಅವನ ಪ್ರಾಣ ಅಥವಾ ಇಂದ್ರಿಯಗಳು ಬಾಹ್ಯವಾಧವುಗಳು ಮನಸ್ಸು ಬುದ್ಧಿ ಇವುಗಳೆಲ್ಲದರ ವೃತ್ತಿಗಳು ನಾನಾ ವಿಧವಾದ ಪ್ರವೃತ್ತಿಗಳೇನಿವೆ ಅವುಗಳೆಲ್ಲವನ್ನೂ ಯಾವುದೇ ವಿಧವಾದ ಸಂಕಲ್ಪವನ್ನು ಇಟ್ಟುಕೊಳ್ಳದೆ ಕೇವಲ ಭಗವತ್ ಪ್ರೀತಿಯನ್ನು ಮಾತ್ರ ಉದ್ದೇಶವಾಗಿ ಇಟ್ಟುಕೊಂಡು ಯಾವ ವ್ಯಕ್ತಿ ಕರ್ಮಗಳನ್ನು ಮಾಡ್ತಾನೋ ಅಂಥವನು ಮುಕ್ತನಾಗ್ತಾನೆ ಯಾತ್ಮ ಹಿಂಸ್ಯತೆ ಹಿಂಸ್ರೈಹಿ ಯನ ಕಿಂಚಿದ್ಯದೃಚ್ಛಯ ಅರ್ಚತೆ ವ ಕ್ವಚಿತ್ ತತ್ರ ನಟು ವಿಕ್ರಿಯೇ ಯಾವ ವ್ಯಕ್ತಿಯ ದೇಹ ಅಥವಾ ಮನಸ್ಸು ಆತ್ಮ ಶಬ್ದಕ್ಕೆ ಎರಡೂ ಅರ್ಥ ಇದೆ ಯಾವ ವ್ಯಕ್ತಿಯ ದೇಹ ಅಥವಾ ಮನಸ್ಸಿಗೆ ಯಾವುದೋ ಅವನು ಮಾಡಿದ ಪೂರ್ವ ಪೂರ್ವಕರ್ಮಗಳಿಗೆ ಅನುಗುಣವಾಗಿ ಯಾರಾದರೂ ಅವನಿಗೆ ಹಿಂಸೆಯನ್ನು ಕೊಡಬಹುದು ಅಥವಾ ಇನ್ನು ಕೆಲವರು ಅವನಿಗೆ ಅರ್ಚನೆ ಮಾಡಬಹುದು ಎಲ್ಲ ಪ್ರಸಂಗದಲ್ಲಿಯೂ ಇವನು ಸಮಾನವಾಗಿ ಇರ್ತಾನೆ ಯಾರನ್ನು ನಿಂದೆ ಯಾರು ನಿಂದೆ ಮಾಡಿದರೂ ದುಃಖ ಯಾರು ಇವನಿಗೆ ಅರ್ಚನೆ ಮಾಡಿದರೂ ಇವನೇನು ಸಂತೋಷ ಏಕ ಪ್ರಕಾರವಾಗಿ ಭಗವಂತನ ಚಿಂತನದಲ್ಲಿರ್ತಾನೆ ಇದು ನಿಜವಾದಂತಹ ಭಗವದ್ಭಕ್ತನ ಲಕ್ಷಣ ಅರ್ಚತೆ ವ ಕ್ವಚಿತ್ ತು ವಿಕ್ರಿಯೇ ಬುಧ ನಸ್ತುವೀತನ ನಿಂದೇತ ಕುಸಾಧ್ವ ಸಾಧುವಾ ವದತೋ ಗುಣದೋಷಾಭ್ಯಾಂ ವರ್ಜಿತ ಸಾಮದೃಂಗುನಿ ಭಗವಂತನ ಜ್ಞಾನವನ್ನು ಪಡದಂತಹ ವ್ಯಕ್ತಿ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ಹೇಗಿರ್ತಾನೆ ನಸ್ತುವೀತನ ನಿಂದೇತ ಸಾಧು ಅಸಾಧುವಾ ಕುರುವತಃ ವದತಃ ಇವ ಏನೋ ಇವನಿಗೆ ಬಹಳ ಒಳ್ಳೆಯದನ್ನು ಮಾಡಿದರು ಅಥವಾ ಒಳ್ಳೆಯ ಮಾತನಾಡಿದರು ಕುರುವತಃ ವದತಃ ಕೆಟ್ಟದ್ದನ್ನು ಮಾಡಬಹುದು ಕೆಟ್ಟದ್ದನ್ನು ಆಡಬಹುದು ಏನೇ ಮಾಡಿದರು ಕೆಟ್ಟದ್ದನ್ನು ಮಾಡಿದರು ಅಥವಾ ಆಡಿದರು ಅನ್ನುವುದಕ್ಕೆ ಅವರ ನಿಂದೆ ಮಾಡೋದಿಲ್ಲ ಇವನು ಇವನಿಗೆ ಒಳ್ಳೆಯದನ್ನು ಮಾಡಿದರು ಅಥವಾ ಒಳ್ಳೆಯದನ್ನು ಮಾತನಾಡಿದರು ಅಂತ ಅವರನ್ನು ಸ್ತೋತ್ರ ಮಾಡೋದಿಲ್ಲ ಅವರು ಏನು ಮಾಡಿದರೂ ಇವನು ಸುಮ್ಮನೆ ಇರ್ತಾನೆ ಎಲ್ಲವೂ ಹರೀಚ್ಛೆ ಎಂದು ತಾನು ಭಗವದ್ ಧ್ಯಾನದಲ್ಲಿ ರಥನಾಗಿರ್ತಾನಷ್ಟೆ ಯಾವುದಕ್ಕೂ ತಲೆ ಹಚ್ಚಿಕೊಳ್ಳೋದಿಲ್ಲ ಗುಣದೋಷಾಭ್ಯಾಮ್ ವರ್ಜಿತ ಗುಣನೂ ಇಲ್ಲ ದೋಷನೂ ಇಲ್ಲ ಗುಣದೋಷಗಳೆರಡನ್ನೂ ಪರಿತ್ಯಾಗ ಮಾಡಿ ಕಾಮಕ್ರೋಧಾದಿ ದೋಷಗಳನ್ನೂ ಬಿಟ್ಟು ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳನ್ನೂ ಬಿಟ್ಟು ಸಮದ್ರಕ ಎಲ್ಲ ಕಡೆಗೂ ಭಗವಂತನಿದ್ದಾನೆ ಅಂತ ತಿಳಿದು ಮನನಶೀಲನಾಗಿ ಇರ್ತಾನೆ ಇಲ್ಲಿ ಪ್ರಶ್ನೆ ಬಂತು ದೋಷ ಬಿಟ್ಟಿದ್ದಾನೆ ಅಂದರೆ ಪರವಾಗಿಲ್ಲ ಗುಣ ಬಿಡ್ತಾನೆ ಅಂತನ್ನುವುದಕ್ಕೆ ಅರ್ಥ ಏನು ಅಂತ ದೋಷವನ್ನು ಬಿಡಬಹುದು ಕಾಮಕ್ರೋಧಾದಿ ದೋಷಗಳನ್ನು ಬಿಡಬಹುದು ಗುಣ ಬಿಡ್ತಾನೆ ಅಂದರೆ ಏನರ್ಥ ಗುಣ ಬೇಕಲ್ಲ ಇವನಿಗೆ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ಹೇಳ್ತಾರೆ ದೋಷಶ್ಚ ದೋಷಶ್ಚವ ಗುಣಶ್ಚಯ ಉಭ ಈಶತಂತ್ರೌ ನ ಮೇ ವಶೌ ಇತಿ ಜಾನನ್ನ ದೋಷೀ ಸ್ಯಾತ್ ವರ್ಜಿತ ಅಲ್ಪಗುಣೇನ ಚ ಗುಣದೋಷಗಳನ್ನು ಬಿಡೋದು ಅಂದರೆ ಎರಡರ್ಥದಲ್ಲಿ ಒಂದು ಇದು ನಂದು ನಂದು ಹೀಗೆ ಅಂಟಿಕೊಂಡು ಇಟ್ಟುಕೊಂಡಿರ್ತೇವಲ್ಲ ಅದನ್ನು ಬಿಟ್ಟುಬಿಡೋದು ಅಂತ ಅಂದರೆ ಗುಣನೂ ನನ್ನ ಅಧೀನ ಅಲ್ಲ ದೋಷನೂ ನನ್ನ ಅಧೀನ ಅಲ್ಲ ಎಲ್ಲ ದೇವರ ಅಧೀನ ತಿಳ್ಕೊಳ್ಳೋದು ಅಂತ ಅರ್ಥನೇ ಹೊರತು ಗುಣಗಳನ್ನು ಬಿಡೋದು ಅಂದರೆ ಗುಣಗಳನ್ನು ತನ್ನಲ್ಲಿ ಪಡೆದುಕೊಳ್ಳದೇ ಇರೋದು ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳನ್ನು ಪರೋಪಕಾರಾದಿಗಳನ್ನು ಅನೇಕ ತರಹದ ಸದ್ಗುಣಗಳನ್ನು ಏನು ಶಾಸ್ತ್ರದಲ್ಲಿ ಪಡೆಯಬೇಕು ಅಂತ ಹೇಳಿದ್ದುಂಟೋ ಅವುಗಳನ್ನು ಪಡೆಯದೇ ಇರ್ತಾನೆ ಅಂತ ಅರ್ಥ ಅಲ್ಲ ಅವುಗಳನ್ನು ಬಿಟ್ಟುಬಿಡ್ತಾನೆ ಅಂದರೆ ಅವುಗಳ ಮೇಲಿನ ಅಭಿಮಾನ ಬಿಟ್ಟಿರ್ತಾನೆ ಅಷ್ಟೇ ಅರ್ಥ ಇನ್ನೊಂದು ಗುಣದೋಷಗಳನ್ನು ಬಿಡೋದು ಅಂದರೆ ಇವುಗಳೆರಡೂ ಭಗವದ್ ಅಂತ ತಿಳಿದುಕೊಂಡು ನಂತರ ಇನ್ನೊಂದು ತರಹದ ಬಿಡೋದಿದೆ ಏನು ಬಿಟ್ಟೇ ಬಿಡೋದು ದೋಷಗಳನ್ನು ಪೂರ್ಣ ಬಿಟ್ಟುಬಿಡೋದು ಕಾಮಕ್ರೋಧಾದಿಗಳನ್ನು ಗುಣಗಳನ್ನು ಬಿಡೋದು ಅಂದರೆ ಅಲ್ಪ ಗುಣಗಳನ್ನು ಬಿಡೋದು ಅಂತ ಅರ್ಥ ಇವತ್ತೇನು ತಿನ್ನಬೇಡಿ ಅಂತ ಹೇಳ್ತಾರೆ ಕೆಲವರು ಯಾರು ಆಮಂತ್ರಣಕ್ಕೆ ಊಟಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಿರ್ತಾರಲ್ಲ ಗೃಹಸ್ಥರು ಅವರು ಮೊದಲಿಗೆ ತಾವು ಯಾರನ್ನು ಕರೆದಿರ್ತಾರೋ ಅತಿಥಿಗಳನ್ನು ಅವ್ರಿಗೆ ಹೇಳ್ತಾರೆ ಏನು ತಿನ್ನಬೇಡಿ ಅಂತ ಮತ್ತೆ ತಿನ್ನಬೇಡಿ ಅಂದರೆ ಮತ್ತೆ ಊಟಕ್ಕೆ ಯಾಕೆ ಕರಿಬೇಕು ತಿನ್ನಬೇಡಿ ಅಂದರೆ ಮನೆಯೊಳಗೆ ಉಪ್ಪಿಟ್ಟು ತಿಂದು ಬರಬೇಡಿ ಹೋಳಿಗೆ ಅಡುಗೆ ಮಾಡಿದ್ದೇವೆ ಆಮೇಲೆ ಅಲ್ಲಿ ಬೇಡ ಬೇಡ ಅಂತಂತೀರಿ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ ಅದಕ್ಕೆ ತಿನ್ನಬೇಡಿ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಏನೋ ತಿಂದು ಬಂದು ಪ್ರಧಾನವಾದ ಊಟಕ್ಕೆ ತೊಂದರೆ ಮಾಡ್ಕೊಳ್ಬೇಡಿ ಅಂತ ಇಷ್ಟೇ ಅರ್ಥನೆ ಹೊರತು ತಿನ್ನಲೇಬೇಡಿ ಅಂದರೆ ಮತ್ತೆ ಊಟಕ್ಕೆ ಯಾಕೆ ಕರಿಬೇಕಾಗತ್ತೆ ಅಲ್ವಾ ಹಾಗೆ ಇಲ್ಲಿ ಗುಣಗಳನ್ನು ಪಡೆಯಬೇಡಿ ಅಂತಂದರೆ ಏನೋ ಸಣ್ಣ ಪುಟ್ಟ ಗುಣಗಳಿಗಾಗಿ ಪ್ರಧಾನವಾದ ಗುಣಗಳೇನಿವೆ ಆ ಗುಣಗಳ ಕಡೆಗೆ ಗಮನ ಕೊಡಿ ಮಹಾಗುಣಗಳನ್ನು ಪಡೆಯಿರಿ ಅಲ್ಪಗುಣಗಳ ಕಡೆಗೆ ಗಮನ ಕೊಡಬೇಡಿ ಅಂತನ್ನುವ ಅಭಿಪ್ರಾಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ವರ್ಜಿತ ಅಲ್ಪಗುಣೇನಚ ಅಲ್ಪ ಗುಣಗಳಲ್ಲಿ ಇವನಿಗೆ ಆಸಕ್ತಿ ಇರಬಾರದು ಅದನ್ನು ಬಿಟ್ಟಿರಬೇಕು ಮಹಾಗುಣಗಳನ್ನು ಅವಶ್ಯವಾಗಿ ಪಡೆಯಲೇಬೇಕು ಎರಡನ್ನೂ ದೇವರಾಧೀನ ತಿಳಿಯಬೇಕು ದೋಷವನ್ನು ಪೂರ್ಣ ಬಿಡಬೇಕು ಗುಣಗಳನ್ನ ಅಲ್ಪ ಗುಣಗಳನ್ನು ಬಿಡಬೇಕು ಬಹುಗುಣಗಳನ್ನು ಅವಶ್ಯವಾಗಿ ಪಡೆಯಬೇಕು ಅದಾದ ಮೇಲೆ ನ ಕುರ್ಯಾನ್ನವದೇತ್ಕಿಂಚಿತ್ ನಾಯೇತ್ ಸಾಧ್ಯ ಸಾಧುವ ಆತ್ಮ ರಾಮ ಅನಯಾವೃತ್ಯ ವಿಚರೇ ಜಡವನ್ಮುನಿ ಮಾಡಬಾರದು ಏನನ್ನೂ ಧ್ಯಾನ ಮಾಡಬಾರದು ಏನನ್ನೂ ಮಾತನಾಡಬಾರದು ಅಂದರು ಮಾಡಬಾರದು ಮಾತಾಡಬಾರದು ಯಾವುದನ್ನು ಚಿಂತಿಸಬಾರದು ಅಂತ ಏನು ಹೀಗೆ ಹೇಳಿದರೆ ಅದಕ್ಕೆ ಅರ್ಥವನ್ನು ತಿಳಿಸ್ತಾರೆ ವ್ಯಾಖ್ಯಾನಕಾರರು ಕೆಟ್ಟ ಕೆಲಸವನ್ನು ಮಾಡಬಾರದು ಅಂತ ಒಂದರ್ಥ ಇನ್ನೊಂದು ಸಾಧು ಅಸಾಧು ಅಂತ ಹೇಳಿದ್ದಾರಲ್ಲ ಅಂದರೆ ಕೆಟ್ಟ ಕೆಲಸವನ್ನಂತೂ ಮಾಡಲೇಬಾರದು ಒಳ್ಳೆಯ ಕೆಲಸ ಮಾಡುವಾಗಲೂ ಕೂಡ ತನ್ನ ಪ್ರಯೋಜನಕ್ಕಾಗಿ ಮಾಡಬಾರದು ಕೇವಲ ಈಶ್ವರ ಪ್ರೀತಿಗಾಗಿ ಮಾಡಬೇಕು ಅನ್ನುವುದು ತಾತ್ಪರ್ಯ ಅಸಾಧುವಾದದ್ದನ್ನು ಮಾತನಾಡಬಾರದು ಅಸಾಧುವಾರದ್ದನ್ನು ಮಾಡಲೇಬಾರದು ಚಿಂತನ ಮಾಡಲೇಬಾರದು ಜೀವನದಲ್ಲಿ ಏನು ಚಿಂತನೆ ಮಾಡಿದರೂ ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು ಅಂದರೆ ಒಳ್ಳೆಯದನ್ನೇ ಮಾಡಲಿಕ್ಕಾಗತ್ತೆ ಅದನ್ನೇ ಮಾತಾಡಬೇಕು ಅಂದರೆ ಅದನ್ನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಚಿಂತನ ವಚನಕರಣ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಚಿಂತನೆ ಮಾಡುತ್ತಾ ಇರಬೇಕು ಅದನ್ನೇ ನಾಲ್ಕು ಜನರ ಜೊತೆಗೆ ಮಾತಾಡ್ತಾ ಇರಬೇಕು ಅಂದರೆ ಅದನ್ನೇ ಮಾಡಲಿಕ್ಕಾಗ್ತದೆ ಮಾತಾಡೋದು ಬಹಳ ಅವಶ್ಯಕ ಯಾಕೆಂದರೆ ದಾಕ್ಷಿಣ್ಯಕ್ಕಾದರೂ ಮಾಡಬೇಕಾಗ್ತದೆ ಆಮೇಲೆ ಇವತ್ತು ಸಂಪೂರ್ಣ ನಾನು ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಒಂದು ಹತ್ತು ಜನರ ಮುಂದೆ ಹೇಳಿಬಿಡ್ಬೇಕು ಚಿಂತನೆ ಮಾಡಬೇಕು ಮೊದಲು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹೇಳಿಬಿಟ್ರೆ ಯಾಕೆ ಮಾಡ್ತೀನಿ ಅಂತಿದ್ದೀರಲ್ಲ ಏನು ಮಾಡ್ಲಿಕ್ಕೆ ಅಂತ ಎಲ್ಲರು ಕೇಳತ್ತಾರೆ ಆಮೇಲೆ ಬಿಡಕ್ಕೆ ಬಿದ್ದಾದರೂ ಮಾಡಬೇಕಾಗ್ತದೆ ಸಾಧು ವದೇತ ಸಾಧು ಧ್ಯಾಯೇತ್ ಸಾಧು ವದೇತ್ ಸಾಧು ಕುರಿಯಾತ್ ಅಸಾಧು ನವದೆ ನ ಕುರಿ ನ ಧ್ಯಾಯೇತ್ ನದೇತ್ ನ ಕೂಡ ಸ್ವಪ್ರಯೋಜನಕ್ಕಾಗಿ ನ ಧ್ಯಾಯೇತ್ ನ ವದೇತ್ ಕೇವಲ ಈಶ್ವರ ಪ್ರೀತಿಗಾಗಿ ಮಾಡಬೇಕೇ ಹೊರತು ಏನೋ ಹಣಕಾಸುಗಳಿಗಾಗಿ ಮಾಡಬಾರದು ಆತ್ಮಾರಾಮ ಕೇವಲ ಭಗವಂತನ ದರ್ಶನಾದಿಗಳಲ್ಲಿಯೇ ಸುಖವನ್ನು ಪಡೆದವನಾಗಿರಬೇಕು ಈ ರೀತಿಯಾಗಿ ಉನ್ಮತ್ತರಂತೆ ಅಂದರೆ ಹುಚ್ಚರ ಹಾಗೆ ಏನು ಗೊತ್ತಿಲ್ಲಪ್ಪ ಇವನಿಗೆ ಮೂಕ ಬದಿರಂತಿಪ್ಪರೋ ನೋಳ್ಪ ಜನಕ್ಕೆ ಅಂತ ಆ ರೀತಿಯಾಗಿ ಮನುಷ್ಯ ಇರುತ್ತಾನೆ ಅಪರೋಕ್ಷ ಜ್ಞಾನಿಯಾದವನು ಅಥವಾ ವಿಚಾರೇತ್ ಕುರಿತು ಹೇಳೋದಾದರೆ ನೀನು ಹೀಗಿರಬೇಕಪ್ಪ ಜನರ ಮಧ್ಯದಲ್ಲಿ ಆಸಕ್ತನಾಗಿ ಓಡಾಡಬೇಡ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಶಬ್ದ ಬ್ರಹ್ಮಣಿ ನಿಷ್ಣಾತಃ ನ ಯದಿ ಶ್ರಮಸ್ತತ್ರ ಭ್ರಮಫಲ ಯಥೇನು ಇವ ವ್ಯಾಖ್ಯಾನಕಾರರ ಅಭಿಪ್ರಾಯದಲ್ಲಿ ಪರಂಪರೆಯಲ್ಲಿ ಈ ಶ್ಲೋಕ ಹದಿನೆಂಟನೆಯ ಶ್ಲೋಕ ಇಲ್ಲಿ ಒಂದು ತಾತ್ಪರ್ಯ ಇದೆ ಕೆಲವರ ಅಭಿಪ್ರಾಯದಲ್ಲಿ ಇಪ್ಪತ್ತನೇ ಶ್ಲೋಕದಲ್ಲಿ ಈ ತಾತ್ಪರ್ಯ ಇದೆ ಶ್ರೀನಿವಾಸ ತೀರ್ಥರ ಪ್ರಕಾರ ಈ ಭಾಗವತ ತಾತ್ಪರ್ಯ ಇಪ್ಪತ್ತನೇ ಶ್ಲೋಕಕ್ಕೆ ಉಂಟು ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ತಾಮ್ರಪರಣಿ ಆಚಾರ್ಯರೇ ಮೊದಲಾದವರ ವ್ಯಾಖ್ಯಾನದ ಪ್ರಕಾರ ಇಲ್ಲಿಯೇ ಉಂಟು ಹದಿನೆಂಟನೆಯ ಶ್ಲೋಕಕ್ಕೆ ಎರಡೂ ಸಂಗತವಾಗಬಹುದು ಹೀಗಿದೆ ಶಬ್ದಬ್ರಹ್ಮಣಿ ನಿಷ್ಣಾತ ನ ನಿಷ್ಣಾಯಾತ್ಪರೇಯದಿ ಯಾವ ವ್ಯಕ್ತಿ ಶಬ್ದಬ್ರಹ್ಮ ಅಂದರೆ ವೇದಗಳು ವೇದಾದಿಶಾಸ್ತ್ರಗಳಲ್ಲಿ ವಿಶೇಷವಾಗಿ ನಿಷ್ಣಾತನಾಗಿದ್ದಾನೆ ಆದರೆ ಭಗವಂತನ ವಿಷಯದಲ್ಲಿ ನಿಷ್ಣಾತನಾಗಿಲ್ಲ ಅಂತಾದರೆ ಅವನು ಮಾಡುವ ಶ್ರಮ ವೇದಾಧ್ಯಯನಾದಿಗಳನ್ನು ಮಾಡುವುದಕ್ಕೆ ಬ್ರಹ್ಮಚರ್ಯದಿಂದ ಗುರುಕುಲದಲ್ಲಿ ವಾಸ ಮಾಡಿ ಎಂಟೆಂಟು ಹತ್ತತ್ತು ಗಂಟೆಗಳವರೆಗೆ ಅಖಂಡವಾಗಿ ವೇದನ್ನ ಓದಿ ಗುರುಮುಖದಿಂದ ಆದರೆ ಅರ್ಥಗಳನ್ನು ತಿಳಿದು ಇಷ್ಟೆಲ್ಲ ಕಷ್ಟಪಟ್ಟದ್ದು ಕೂಡ ವ್ಯರ್ಥವಾಗಿ ಬಿಡ್ತದೆ ತತ್ರ ಶ್ರಮ ವೇದಾಧ್ಯಯನಾದಿಗಳ ವಿಷಯದಲ್ಲಿ ಇವನು ಮಾಡುವ ಶ್ರಮ ಇದು ಭ್ರಮಫಲ ನರಕಾದಿಗಳಲ್ಲಿ ತಿರುಗುವುದೇ ಅದಕ್ಕೆ ಫಲ ಏನು ವೇದ ಓದಿದರೆ ನರಕ ಆಗ್ತದೆ ಹೌದು ವೇದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿಯದೆ ಸುಮ್ಮನೆ ಅದೊಂದು ಲೌಕಿಕವಾದ ವೃತ್ತಿಯಂತೆ ಒಂದು ವೃತ್ತಿ ಅಂತ ಭಾವಿಸಿ ವೇದಾದಿಗಳ ಅಧ್ಯಯನ ಮಾಡಿದರೆ ಭ್ರಮವೇ ಫಲವಾದೀತು ನರಕಾದಿಗಳಲ್ಲಿ ಸುತ್ತುವುದೇ ಅದರ ಫಲವಾದೀತು ಹೇಗೆ ಅಧೇನು ಮಕ್ಷತ ಹಾಲು ಕೊಡದ ಆಕಳನ್ನು ಎಷ್ಟು ಅದು ಅದರ ಒಂದು ವಯಸ್ಸು ಮೀರಿದ ಮೇಲೆ ಶಕ್ತಿ ಹೋದ ಮೇಲೆ ಎಷ್ಟು ಅದಕ್ಕೆ ಹುಲ್ಲು ಹಾಕಿದರೂ ನಿಮಗೆ ಹಾಲು ಸಿಗೋದಿಲ್ಲ ಪುಣ್ಯ ಸಿಗಬಹುದು ಮತ್ತು ಇದರ ಬಗ್ಗೆ ಮುಂದೆ ಸ್ಪಷ್ಟವಾಗಿ ಬರೋದಿದೆ ಹಾಗಾದರೆ ಹಾಲು ಕೊಡದೇ ಇದ್ದ ಆಕಳನ್ನ ರಕ್ಷಣೆ ಮಾಡಬಾರದು ಅಂತ ಹೀಗೆ ವಿಪರೀತಾರ್ಥ ಮಾಡ್ಕೊಳ್ಬೇಡಿ ರಕ್ಷಣೆ ಮಾಡಲೇಬೇಕು ಹಾಲು ಸಿಗೋದಿಲ್ಲ ಅಂತ ಇಷ್ಟೇ ತಾತ್ಪರ್ಯ ಹಾಲು ಕೊಡುವ ಶಕ್ತಿ ತೀರಿದ ನಂತರ ಎಷ್ಟು ನೀವು ಆ ಆಕಳಿನ ರಕ್ಷಣೆ ಮಾಡಿದರೂ ನಿಮಗೆ ಅದರಿಂದ ಹಾಲು ಸಿಗೋದಿಲ್ಲ ಹೇಗೋ ಪುಣ್ಯ ಸಿಗಬಹುದು ಹಾಲು ಸಿಗೋದಿಲ್ಲ ಹಾಗೆ ವೇದಾಧ್ಯಯನವನ್ನು ಮಾಡಿ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿಯದೆ ಅವನ ಬಗ್ಗೆ ನಾವು ಜಿಜ್ಞಾಸೆಯನ್ನು ಮಾಡದೇ ಇದ್ದರೆ ನಿಮಗೆ ಸ್ವರ್ಗಾದಿಗಳಾಗಲಿ ಮುಖ್ಯವಾಗಿ ಮೋಕ್ಷಾದಿಗಳಾಗಲಿ ಸಿಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ಸ್ಥಿತಿಶಬ್ದ ನಿಯಮ ಕ್ವಚಿಜ್ಜೀವನ ಮುಚ್ಚತೆ ಉಚಿತತ್ವಂ ಕ್ವಚಿಚ್ಚೈವ ಕ್ವಚಿತ್ ಗತಿ ವಿರೋಧಿತ ಇ ಶಬ್ದ ನಿರ್ಣಯ ಇಲ್ಲಿ ನಿಷ್ಣಾತ ಅಂತನ್ನೋ ಕಡೆಗೆ ನಿತರಾಂ ಸ್ನಾತ ನಿಷ್ಠಾಂ ಪ್ರಾಪ್ತ ನಿಷ್ಣಾತಃ ಅಂತ ಅದಕ್ಕೆ ಅರ್ಥವನ್ನು ಬರೀತಾರೆ ತಾಮ್ರಪರ್ಣಯಾಚಾರ್ಯರು ನಿಷ್ಠಾಂ ಪ್ರಾಪ್ತಃ ನಿಷ್ಣಾತ ಅಂತ ಅರ್ಥ ಇಟ್ಟುಕೊಂಡು ನಿಷ್ಠೆ ಅಂದರೆ ಏನು ಅಂತ ವೇದದಲ್ಲಿ ನಿಷ್ಠೆ ಇದ್ದವನು ನಿಷ್ಠಾತ ಬ್ರಹ್ಮನಲ್ಲಿ ನಿಷ್ಠೆ ಇಲ್ಲದೇ ಇದ್ದವನು ಅವನು ಅನಿಷ್ಣಾತ ವೇದದಲ್ಲಿ ನಿಷ್ಠೆಯನ್ನು ಪಡೆಯೋದು ಅಂದರೆ ಏನು ನಿಷ್ಠೆ ಅಂದರೆ ನಿತರಾಂ ಸ್ಥಿತಿ ಸ್ಥಿತಿ ಅಂದರೆ ಏನು ಅದಕ್ಕೆ ಸ್ಥಿತಿ ಶಬ್ದದ ಅರ್ಥವನ್ನು ಹೇಳುವುದಕ್ಕೆ ನಿಯಮ ಅಂತ ಶ್ರೀಮದಾಚಾರ್ಯರು ಹೇಳಿದರು ಸ್ಥಿತಿ ಶಬ್ದೇನ ನಿಯಮ ಜೀವನ ಮುಚ್ಚತೆ ಶಬ್ದ ಅದು ದೂರ ನಿಷ್ ಅಲ್ಲ ಅದನ್ನೇ ಹೇಳಿಕೇನೆ ನಿಷ್ಣಾತಃ ಅಂತನ್ನುವುದಕ್ಕೆ ನಿಷ್ಠಾಂ ಪ್ರಾಪ್ತಃ ಅಂತ ಅರ್ಥ ಮಾಡಿಕೊಳ್ಳಬೇಕು ನಿಷ್ಠಾಂ ಪ್ರಾಪ್ತ ಅಂತಂದ್ರೆ ನಿಷ್ಠೆ ಏನು ಅಂತ ಪ್ರಶ್ನೆ ಬರ್ತದೆ ನಿತರಾಂ ಸ್ಥಿತಿ ಅಂತ ಸ್ಥಿತಿ ಏನು ಅಂತ ಪ್ರಶ್ನೆ ಬರ್ತದೆ ಸ್ಥಿತಿ ಶಬ್ದೇನ ನಿಯಮಃ ಕ್ವಚಿಜ್ಜೀವನ ಮುಚ್ಚತೆ ಅಂತ ಅದಕ್ಕೆ ಅರ್ಥ ಬರೆಯುವುದಕ್ಕೆ ತಾತ್ಪರ್ಯ ಹೊರಟಿದೆ ಹಾಗಾದರೆ ವೇದದ ವಿಷಯದಲ್ಲಿ ಸ್ಥಿತಿ ಇದ್ದರೂ ಕೂಡ ಪ್ರಯೋಜನ ಇಲ್ಲ ಅಂತ ಭಾಗವತದ ಅರ್ಥ ಆಯಿತು ಸ್ಥಿತಿ ಇದ್ದರೂ ಏನು ನಿಯಮ ಇದ್ದರು ಯಾವ ನಿಯಮ ಅಧ್ಯಯನ ನಿಯಮ ಗುರುಕುಲವಾಸ ಶ್ರವಣ ಮನನ ನಿಧಿ ಧ್ಯಾಸನಾದಿಗಳು ವಿಧವಾದ ಪರಿಶ್ರಮ ಈ ಎಲ್ಲ ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಹೇಳುವುದಕ್ಕೆ ಈ ಶ್ಲೋಕ ಹೊರಟಿದೆ ಅಂತ ಶ್ರೀಮದಾಚಾರ್ಯರ ಅಭಿಪ್ರಾಯ ಯಾಕೆಂದರೆ ಅನೇಕ ಅರ್ಥಗಳುಂಟು ಸ್ಥಿತಿ ಶಬ್ದಕ್ಕೆ ನಿಯಮ ಅನ್ನೋ ಅರ್ಥದಲ್ಲಿಯೂ ಪ್ರಯೋಗ ಇದೆ ಈಗ ಉದಾಹರಣೆ ಕೊಟ್ಟದ್ದು ಕೊಚಿ ಜೀವನ ಮುಚ್ಚತೆ ಏನಾಯಿತು ಪಾಪ ಬಹಳ ತೊಂದರೆ ಅನಾರೋಗ್ಯ ಆಗಿತ್ತು ಅವ್ರದ್ದು ಏನು ಇಲ್ಲ ಸಹ ಅತಿಷ್ಠತಿ ಬದುಕಿದ್ದಾನೆ ಏನು ತೊಂದರೆ ಇಲ್ಲ ಸತ್ತಿಲ್ಲ ಅಂತ ಆಗ ಅತಿಷ್ಠತೆ ಅನ್ನೋದಕ್ಕೆ ಬದುಕಿದ್ದಾನೆ ಜೀವನ ಅಂತ ಅರ್ಥ ಇನ್ನು ಕೆಲವೊಮ್ಮೆ ಏನು ಇನ್ನೂ ಎದ್ದಾರ ಇಲ್ಲ ಇಲ್ಲ ತಿತಿ ಅಂದರೆ ಉತ್ಠತಿತಿ ಎಚ್ಚರ ಆಗಿದೆ ಅಂತ ಅರ್ಥ ಉತ್ಸಿತತ್ವಂ ಕ್ವಚಿತ್ ಶೈವ ಗತಿ ವಿರೋಧಿತ ಅವನು ಊರಿಗೆ ಹೊರಟಿದ್ದ ಆದರೂ ಯಾಕೋ ನಿಂತ ನಿಂತ ಅಂದರೆ ಹೊರಡಲಿಲ್ಲ ಗತಿ ವಿರೋಧಿತ ಹೋಗಲಿಲ್ಲ ಅಂತ ಇಷ್ಟೇ ಅರ್ಥ ಹಾಗಾದರೆ ತಿಷ್ಠತಿ ಎನ್ನುವುದಕ್ಕೆ ಗತಿ ಇಲ್ಲ ನಿಂತ ಹೊರಟಿಲ್ಲ ಅಂತ ಅರ್ಥ ಮಲಗಿದವ ಎದ್ದ ಅಂತ ಅರ್ಥ ಅಥವಾ ನಿಯಮವನ್ನು ಪರಿಪಾಲನೆ ಮಾಡ್ತಾನೆ ಅಂತ ಅರ್ಥ ಅಥವಾ ಬದುಕಿದ್ದಾನೆ ಹೀಗೆಲ್ಲ ಅನೇಕ ಅರ್ಥಗಳೆಲ್ಲ ಇವೆ ಇಲ್ಲಿ ನಮಗೆ ಬೇಕಾದದ್ದು ನಿಯಮ ಎಂಬ ಅರ್ಥ ಅಂತ ತಾಮ್ರಪ್ರಣಯಾಚಾರ್ಯರ ಅಭಿಪ್ರಾಯ ಗಾಮ ದುಗ್ಧ ದೋಹಾಮಸತಿ ಚ ಭಾರ್ಯಾಂ ದೇಹಂ ಪರಾಧೀನಮಸತ್ ಪ್ರಜಾಂಚ ವಿತ್ತತೀರ್ಥೀಕೃತಮಂಗವಾಚಂ ಹೀನ ರಕ್ಷತಿ ದುಃಖದುಃಖೀ ಮೇಲ್ನೋಟದ ಅರ್ಥ ಏನು ಅಂತ ತಿಳಿರೆ ಮೊದಲು ದೇವರು ಹೇಳ್ತಾನೆ ನನ್ನ ಮಹಿಮೆಯನ್ನು ಕೊಂಡಾಡದ ಏನು ಅಂಗಮಯ ಪ್ರಪಂಚ ಇದೆ ಅದರಲ್ಲಿ ನೀವು ಆಸಕ್ತರಾಗುವುದು ಅಂದರೆ ಅದು ಎಷ್ಟು ವ್ಯರ್ಥ ಅಂದರೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾನೆ ಒಂದು ಗಾಮ್ ದುಗ್ಧ ದೋಹಾ ಮತ್ತು ನೋಡಿ ಮುಂದಿನ ಶ್ಲೋಕದಲ್ಲಿ ಏನು ದೋಹ ಮಾಡಬೇಕೋ ಹಾಲು ಕೊಡಬೇಕೋ ಅಷ್ಟೆಲ್ಲ ಕೊಟ್ಟು ಮುಗಿಸಿ ಹೋಗಿದೆ ಮುದಿ ಆಕಳು ಅದನ್ನು ರಕ್ಷಣೆ ಮಾಡಿ ಏನು ಪ್ರಯೋಜನ ಗಾಂ ದುಗ್ಧದೋಹಾಂ ಅಸತೀಂಚ ಭಾರ್ಯಾಂ ದುಷ್ಟಳಾದಂತಹ ಹೆಂಡತಿ ಧರ್ಮಕರ್ಮಗಳಿಗೆ ಸಹಾಯ ಮಾಡದಂತಹ ಹೆಂಡತಿಯಾಗಿದ್ದರೆ ಅಂಥಗಳನ್ನು ರಕ್ಷಣೆ ಮಾಡಿ ಏನು ಪ್ರಯೋಜನ ಅಸತ್ ಪ್ರಜಾಂಚ ಯಾವುದೇ ವಿಧವಾದಂತಹ ಮಾತುಗಳನ್ನು ಕೇಳದೆ ವಿನಯದಿಂದ ವರ್ತನೆ ಮಾಡದೆ ಧರ್ಮಾನುಷ್ಠಾನದಲ್ಲಿ ತತ್ಪರರಾಗದೇ ಇರುವ ಮಕ್ಕಳಿದ್ದೇನು ಪ್ರಯೋಜನ ವಿತ್ತಂತೂ ಅತೀರ್ಥೀಕೃತ ಸತ್ಪಾತ್ರದಲ್ಲಿ ದಾನ ಮಾಡದೇ ಇರುವ ಸಂಪತ್ತಿದ್ದೇನು ಲಾಭ ಹೇಗೆ ವ್ಯರ್ಥವೋ ಹಾಗೆ ನನ್ನ ಮಹಿಮೆಯನ್ನು ಕೊಂಡಾಡದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಅಷ್ಟೇ ವ್ಯರ್ಥ ಎಂದೆಂದಿಗೂ ಭಗವಂತನ ಮಹಿಮೆಯನ್ನು ಕೊಂಡಾಡದ ಕೇವಲ ಶಾಬ್ದಿಕವಾಗಿ ನಾನಾ ವಿಧವಾದಂತಹ ಆಡಂಬರಗಳನ್ನು ಮಾಡುವಂತಹ ಭಾರೀ ಭಾರಿ ಶಾಸ್ತ್ರಗಳಿರಬಹುದು ಅವುಗಳಲ್ಲಿ ಆಸಕ್ತರಾಗಬೇಡಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಉಳಿದೆಲ್ಲ ಚೆನ್ನಾಗಿದೆ ಆದರೆ ಗೋವಿನ ಸೇವೆ ಮಾಡಬೇಕು ಅಂತ ಇದೇ ಭಾಗವತದಲ್ಲಿ ಸ್ವಲ್ಪ ಮುಂದೆ ಪ್ರಾಯ ಇವತ್ತೇ ಬರ್ತದೆ ಸಮಯಕ್ಕೆ ಆ ಶ್ಲೋಕದಲ್ಲಿ ಗೋರಕ್ಷಣೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಗೋವಿನಲ್ಲಿ ನನ್ನ ಪೂಜೆಯನ್ನು ಮಾಡಿ ಅಂತ ಅಂಥ ದೇವರು ಗೋರಕ್ಷಣೆ ಮಾಡುವುದನ್ನು ವ್ಯರ್ಥ ಅಂತಾನಲ್ಲ ಹಾಲು ಸಿಗೋ ಗೋರಕ್ಷಣೆ ಮಾಡಿ ಆಮೇಲೆ ಬಿಟ್ಟುಬಿಡಿ ಅಂತ ಶ್ರೀಮಧಾಚಾರ್ಯರು ಮತ್ತೆ ನಿರ್ಣಯ ಕೊಡ್ತಾರೆ ಹಾಗೆ ಅರ್ಥ ಅಲ್ಲ ದುಗ್ಧದೋಹಾಂತುಗಾಮ್ರಕ್ಷೇತ್ ಕ್ಷೀರಮಾತ್ರ ಪ್ರಯೋಜನ ಯಥ ತಥಾ ತತ್ ತದ್ಧಹರೆರನ್ಯವಚೋಧಾರಣ ಇಷ್ಯತೆ ಇದೆ ಹರಿವಂಶೇಶ ಇದೇ ಅರ್ಥವನ್ನೇ ನಾನು ಮೊದಲಿಗೆ ಹೇಳಿದೆ ಅವಶ್ಯವಾಗಿ ಗೋ ಇರುವವರೆಗೆ ಅದರ ಸೇವೆಯನ್ನು ಮಾಡಲೇಬೇಕು ಅದರಿಂದ ಮಹಾಪುಣ್ಯಲಾಭ ಇದೆ ಪುಣ್ಯಲಾಭ ಯಾವನ ವ್ಯ ಯಾವ ಯಾವ ವ್ಯಕ್ತಿ ಉದ್ದೇಶವಾಗಿ ಇಟ್ಟುಕೊಂಡಿದ್ದಾನೆ ಅವನಿಗೆ ಕೊನೆಯವರೆಗೂ ಲಾಭ ಇದ್ದೇ ಇದೆ ಹಾನಿ ಇಲ್ಲವೇ ಇಲ್ಲ ಮಹಾಪುಣ್ಯವನ್ನು ಲಭಿಸ್ತಾನೆ ಇದನ್ನು ಯಾವ ವಿವಕ್ಷೆಯಿಂದ ಹೇಳಿದ್ದು ಅಂದರೆ ಕ್ಷೀರ ಮಾತ್ರ ಪ್ರಯೋಜನ ಹಾಲು ಬೇಕು ಅಂತ ಅಪೇಕ್ಷೆ ಇದ್ದು ಇವತ್ತು ಮಗುವಿಗೆ ಹಾಲು ಕೊಡಿಸ್ಬೇಕಾಗಿದೆ ಅಥವಾ ದೇವರ ಅಭಿಷೇಕಕ್ಕೆ ಹಾಲು ಬೇಕಾಗಿದೆ ಅನ್ನೋದಕ್ಕಾಗಿ ಬೇಕಾದಷ್ಟು ನೀವು ಧಾನ್ಯ ಧವಸುಗಳನ್ನು ತಿನ್ನಿಸಿ ಎಷ್ಟು ಅದರ ಬೆನ್ನ ಮೇಲೆ ಕೈಯಾಡಿಸಿ ನೀರು ಹಾಕಿ ಏನು ಮಾಡಿದರೂ ಅದು ಹಾಲು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಲು ಬೇಕು ಅಂತ ಹಾಲು ಕೊಡದ ಆಕಳನ್ನು ಹಿಂಡಿ ಏನು ಪ್ರಯೋಜನ ಹಾಲು ಸಿಗತ್ತಾ ಸಿಗೋದಿಲ್ಲ ಇಷ್ಟೇ ತಾತ್ಪರ್ಯ ಅದನ್ನು ರಕ್ಷಣೆ ಮಾಡಬೇಡಿ ಎನ್ನುವುದರೊಳಗೆ ತಾತ್ಪರ್ಯ ಅಲ್ಲ ಹಾಲು ಬಯಸಿದ ನಿಮಗೆ ಹಾಲು ಕೊಡದ ಆಕಳು ಹಾಲು ನೀಡದು ಹಾಗೆ ಮೋಕ್ಷ ಬಯಸಿದ ನೀವು ಭಗವಂತನ ಮಹಿಮೆಯನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ನಿಮಗೆ ಮೋಕ್ಷ ಸಿಗೋದಿಲ್ಲ ಬೇರೆ ಪ್ರಯೋಜನಗಳು ಸಿಗಬಹುದು ಜನ ನಿಮ್ಮನ್ನು ಪಂಡಿತರು ಅಂತ ತಿಳಿದು ಮರ್ಯಾದೆ ಮಾಡಬಹುದು ಅಥವಾ ದಕ್ಷಿಣೆ ಕೊಡಬಹುದು ಏನೇನೋ ಮಾಡಬಹುದು ಅದೆಲ್ಲ ಬೇರೆ ಮೋಕ್ಷ ಸಿಗೋದಿಲ್ಲ ಹಾಗೆ ಇಲ್ಲಿ ವಿಪರೀತ ಪುಣ್ಯ ಸಿಗತ್ತೆ ಆದರೆ ಹಾಲು ಸಿಗೋದಿಲ್ಲ ಮಹಾಪ್ರಯೋಜನ ಇದೆ ಅಲ್ಪ ಇಲ್ಲ ಪುಣ್ಯ ಎಂಬ ಮಹಾಲಾಭ ಇದೆ ಹಾಲು ಎಂಬ ಅಲ್ಪ ಇಲ್ಲ ಅಲ್ಲಿ ವಿಪರೀತ ಜ್ಞಾನ ದಕ್ಷಿಣೆ ಧರ್ಮ ಈ ಅಲ್ಪ ಪ್ರಯೋಜನಗಳಿದೆ ಮೋಕ್ಷವೆಂಬ ಮಹಾಫಲ ಇಲ್ಲ ಹಾಗಾದರೆ ದೃಷ್ಟಾಂತ ವಿರು ವಿರುದ್ಧ ಆಯಿತಲ್ಲ ಅಂದರೆ ಎಷ್ಟು ಅರ್ಥದಲ್ಲಿ ದೃಷ್ಟಾಂತ ಮಹಾಪ್ರಯೋಜನ ಅಲ್ಪ ಪ್ರಯೋಜನ ಆ ಕಡೆಗೆ ಗಮನ ಇಲ್ಲ ಒಂದು ಪ್ರಯೋಜನ ಇದೆ ಇನ್ನೊಂದಿಲ್ಲ ಅನ್ನುವುದಕ್ಕೆ ಮಾತ್ರ ದೃಷ್ಟಾಂತ ಆ ಒಂದು ದೊಡ್ಡದಾಗಿರಬಹುದು ಸಣ್ಣದಾಗಿರ್ಬೋದು ಆ ವಿಷಯ ಬೇರೆ ಗಾಂದುಗ್ಧದೋಹಾಂ ಅಸತಿಂಚ ಭಾರ್ಯಾಂ ದೇಹಂ ಪರಾಧೀನಸತ್ ಪ್ರಜಾಂಚ ವಿತ್ತತೀರ್ಥೀಕೃತಮಂಗವಾಚಂ ಹೀನಂ ಮಯಾ ರಕ್ಷತಿ ದುಃಖದುಃಖೀ ತಾಮ್ರಪರ್ಣೇ ಆಚಾರ್ಯರಂತೂ ಹೇಳ್ತಾರೆ ಕೇವಲ ನನ್ನ ಮಹಿಮೆಯನ್ನು ಶಾಸ್ತ್ರಗಳು ಅಂದರೆ ಯಾವುದೋ ಕಥೆ ಕಾದಂಬರಿಗಳಲ್ಲ ಋಗಾದ್ಯ ಪರಾ ವಿದ್ಯಾ ಯದಾ ವಿಷ್ಣುರ್ನವಾಚಕ ಅಂತಿದ್ದದ್ದರಿಂದ ಅನುಗುಣವಾಗಿ ಈ ಎಲ್ಲ ವೇದಗಳು ಭಗವಂತನ ಮಹಿಮೆಯನ್ನೇ ಕೊಂಡಾಡುತ್ತದೆ ಎಂಬ ಅನುಸಂಧಾನ ಮಾಡಿಕೊಂಡೇ ವೇದಾದಿಗಳ ಅಧ್ಯಯನ ಮಾಡಬೇಕೆ ಹೊರತು ಏನೋ ಬರೇ ದೇವತೆಗಳನ್ನು ಕರ್ಮಗಳನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ ಇಷ್ಟೇ ತಿಳಿದುಕೊಂಡು ವೇದಾದಿಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ಪ್ರಯೋಜನ ಇಲ್ಲ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತದೆ ಅಂತ ಅರ್ಥ ಮಾಡಿಕೊಂಡೇ ವೇದಾದಿಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಯಮ್ನ ಮೇ ಪಾವನ ಮಂಗಕರ್ಮ ಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಲೀಲಾವತಾರೇ ಹಿತ ಕರ್ಮವಾಂಗಿರಂ ತಾಂ ಬಿಧೀರ ಅದನ್ನೇ ವಿವರಣೆ ಮಾಡುತ್ತಾರೆ ಯಂ ನ ಮೇ ಪಾವನ ಮಂಗಕರ್ಮ ನೋಡಿ ಇಲ್ಲಿ ಒಂದು ಪ್ರಶ್ನೆ ಸ್ಥಿತ್ಯುಭವತ್ರ ಮಸ್ ಈ ಸಮಗ್ರವಾದ ಜಗತ್ತಿನ ಸ್ಥಿತಿ ಉದ್ಭವ ತ್ರಾಣ ರಕ್ಷಣೆ ನಿರೋಧ ಅಂದರೆ ನಾಶ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳನ್ನು ದೇವರು ಮಾಡ್ತಾನೆ ಅಂತನ್ನುವುದನ್ನು ಯಾವುದು ತಿಳಿಸಿಕೊಡೋದಿಲ್ಲ ಸ್ಥಿತ್ಯುದ್ಭವ ತ್ರಾಣ ನಿರೋಧಂ ಕರ್ಮ ಸ್ಥಿತಿ ಉದ್ಭವ ತ್ರಾಣ ನಿರೋಧ ಇವುಗಳಿಗೆ ಪ್ರಯೋಜಕವಾಗಿರುವಂತಹ ಭಗವಂತನ ಕರ್ಮ ಇದೆ ಅಥವಾ ಲೀಲಾವತಾರೇಹಿತ ಕರ್ಮ ಇದು ಪರಮಾತ್ಮ ಕಾಣದೇ ಒಳಗಿದ್ದು ಅಂತರ್ಯಾಮಿಯಾಗಿ ಮೂಲ ರೂಪದಿಂದ ಮಾಡೋ ಕೆಲಸವಿದಲ್ಲ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನಿಯಮನಾದಿರೂಪವಾದ ಪರಮಾತ್ಮನ ಕರ್ಮಗಳೇನಿವೆ ಅವುಗಳು ಅಥವಾ ಅವತಾರ ಮಾಡಿದಾಗ ದೇವರು ಮಾಡಿದಂತಹ ಕಂಸಹನನನ ರಾವಣ ಹನನ ನವನೀತ ಭಕ್ಷಣ ರುಕ್ಮಿಣಿ ಪರಿಣಯ ಸೀತಾವಿವಾಹ ಮೊದಲಾದ ಏನೆಲ್ಲ ಕರ್ಮಗಳಿವೆ ಈ ಕರ್ಮಗಳು ಇವುಗಳು ಯಾವುದನ್ನೂ ವರ್ಣನೆ ಮಾಡದೇ ಇರುವಂತಹ ಯಾವ ಸಾಹಿತ್ಯ ಇದೆ ಅಂತಹ ಸಾಹಿತ್ಯವನ್ನ ಸರ್ವಥಾ ಅಧ್ಯಯನ ಮಾಡಬಾರದು ಒಂಧ್ಯಾಂ ಗಿರಂ ತಾಂ ಬಿಬ್ರಯಾನ್ ಅಧೀರ ಆ ಭಗವಂತನ ಜ್ಞಾನದಲ್ಲಿ ಆಸಕ್ತನಾದ ವ್ಯಕ್ತಿ ಇಂತಹ ಮಾತುಗಳನ್ನು ಹೇಗೆ ಅಂದರೆ ನೋಡಿ ಹಾಲು ಕೊಡದೇ ಇರುವಂತಹ ಆಕಳು ಪ್ರಯೋಜನ ಇಲ್ಲ ಅಂತನೋ ಭಾಗವತದ ಮಾತಿಗೆ ಹಾಗೆಯೇ ಅರ್ಥ ಮಾಡಿಕೊಂಡು ಆಕಳನ್ನು ಬಿಟ್ಟುಬಿಡೋರಾಗಿದ್ದರೆ ಮಕ್ಕಳಾಗದೇ ಇದ್ದಂತಹ ಬಂಜೆ ಹೇಗೆ ವ್ಯರ್ಥವೋ ಹಾಗೇ ಈ ಶಾಸ್ತ್ರವೂ ವ್ಯರ್ಥ ಅಂದರೆ ಯಾರಾದರೂ ಮಕ್ಕಳಾಗದೇ ಇದ್ದು ಹೆಂಡತಿಯನ್ನು ಬಿಟ್ಟುಬಿಡ್ತಾರಾ ಈ ಮಾತು ಕೇಳಿ ಆ ಬಿಡಲಿಕ್ಕೆ ತಯಾರಾಗ್ತಾರೆ ಇದನ್ನು ಬಿಡ್ತಾರೆ ಬಿಡೋದಿಲ್ಲ ಹಾಗಾದರೆ ಇಲ್ಲಿ ಅರ್ಥ ಏನು ಮಕ್ಕಳಾಗೋದಿಲ್ಲ ಅಂತ ಇಷ್ಟೇ ತಾತ್ಪರ್ಯ ಬಿಡಬೇಕು ಅನ್ನೋದರೊಳಗೆ ಮಕ್ಕಳು ಅನ್ನುವ ಪ್ರಯೋಜನಕ್ಕಾಗಿ ಇಲ್ಲ ಧರ್ದ ಧರ್ಮಕರ್ಮಗಳಿಗಾಗಿ ಹೆಂಡತಿ ಇರಲಿ ಅಂತ ಬಯಸ್ತಾರೋ ಇಲ್ವೋ ಹಾಗೆ ಒಂದ್ಯಾಂ ಇವ ಗಿರಂ ನ ಆ ಮಾತನ್ನು ಅವನು ಸೇವನೆ ಮಾಡಬಾರದು ಅಂತ ಅಂದರೆ ಎರಡು ತರಹದ ಶಾಸ್ತ್ರಗಳಿವೆ ಈಗ ನೋಡಿ ಈಗೆಲ್ಲ ನಿಮಗೆಲ್ಲ ಹಾಗೇ ಆಗಿದೆ ಸ್ಥಿತ್ಯುದ್ಭವ ಪ್ರಾ ತಾಣ ನಿರೋಧ ಇದು ಏಕಾದಶಸ್ಕಂಧ ದಶಮಸ್ಕಂಧ ಆದರೆ ಲೀಲಾವತಾರೇಹಿತ ಕರ್ಮವಾಸ್ಯ ಕೆಲವು ಗ್ರಂಥಗಳಲ್ಲಿ ರಾಮಾಯಣ ಭಾಗವತ ಮಹಾಭಾರತ ಭಗವಂತನ ಲೀಲೆಗಳನ್ನು ಹೇಳುತ್ತದೆ ಕೆಲವು ಘಟ್ಟಗಳಲ್ಲಿ ಇದೇ ಭಾಗವತಾದಿಗಳು ಕೆಲವು ಘಟ್ಟಗಳಲ್ಲಿ ಯಾವ ಕಥೆ ಹೇಳೋದಿಲ್ಲ ಕೇವಲ ಭಗವಂತನ ಸೃಷ್ಟಿಯಾದಿ ಲೀಲೆಗಳನ್ನು ಹೇಳುತ್ತವೆ ಅವುಗಳೆರಡನ್ನೂ ಶ್ರವಣ ಮಾಡಬೇಕು ಮನನ ಮಾಡಬೇಕು ಆದರೆ ಇದು ಯಾವುದೂ ಇಲ್ಲದೆ ಕೇವಲ ಯಾವುದೋ ಲೌಕಿಕವಾಗಿರುವಂತಹ ಪಾತ್ರಗಳ ಕಥೆಯನ್ನು ಹೇಳುವ ಮಾಲತಿ ಮಾಧವಾದಿಗಳಲ್ಲಿ ಆಸಕ್ತರಾಗಬಾರದು ಲೀಲಾವತಾರೆೇ ಹಿತಕರ್ಮವಾಸ್ಯ ದ್ವಂದ್ಯಾಂಗಿರ ತಾಂಬಿಭ್ರ ಅನ್ನಧೀರ ಇಲ್ಲಿ ಶ್ರೀನಿವಾಸ ತೀರ್ಥರು ಆ ಹಿಂದಿನ ತಾತ್ಪರ್ಯವನ್ನು ತೆಗೆದುಕೊಳ್ತಾರೆ ಯಾಕೆ ಇಲ್ಲಿ ರಿಪಿಟೇಷನ್ ಇದೆ ಸ್ಥಿತಿ ತ್ರಾಣ ಎರಡು ಒಂದೇ ಅರ್ಥ ಸ್ಥಿತ್ಯುದ್ಭವತ್ರಾಣ ನಿರೋಧಮಸ್ಯ ಉದ್ಭವ ಉತ್ಪತ್ತಿ ತ್ರಾಣ ರಕ್ಷಣೆ ನಿರೋಧ ಲಯ ಮುಗಿದೋಯ್ತು ಸ್ಥಿತಿಯೇನು ಅದಕ್ಕೆ ಈ ಶ್ಲೋಕ ಸ್ಥಿತಿ ಶಬ್ದೇನ ಕೊಚಿ ಕ್ವಚಿಜ್ಜೀವನ ಮುಚ್ಚತೆ ಉಚಿತತ್ವಂ ಕ್ವಚಿಚ್ಚೈವ ಕ್ವಚಿತ್ ಗತಿ ವಿರೋಧಿತ ಹಾಗಾದರೆ ಇಲ್ಲಿ ತ್ರಾಣ ಅಂದರೆ ರಕ್ಷಣೆ ಸ್ಥಿತಿ ಎನ್ನುವ ಶಬ್ದಕ್ಕೆ ಜೀವನ ಅಂತ ಅರ್ಥ ಮಾಡಿಕೊಳ್ಳಿ ಬದುಕು ಬದುಕು ಬೇರೆ ಆಪತ್ತು ಬಂದಾಗ ರಕ್ಷಣೆ ಮಾಡುವುದು ಬೇರೆ ಜಗತ್ತಿಗೆ ಬದುಕನ್ನು ಹುಟ್ಟನ್ನು ಆಪತ್ತು ಬಂದಾಗ ರಕ್ಷಣೆಯನ್ನು ಆಯುಷ್ಯ ತೀರಿದಾಗ ನಾಶವನ್ನು ಉಂಟು ಮಾಡುವ ಭಗವಂತನ ಕರ್ಮಗಳೇನುಂಟೋ ಅಂತಹ ಕರ್ಮಗಳನ್ನು ಯಾವ ಶಾಸ್ತ್ರ ವರ್ಣನೆ ಮಾಡೋದಿಲ್ಲ ಆ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಡಿ ಇಷ್ಟು ಏನು ತರಣ ರಕ್ಷಣಾ ಸ್ಥಿತಿ ಅಂದರೆ ಜೀವನ ಬದುಕು ಬದುಕು ನಾನು ಬದುಕಿದ್ದೇನೆ ಈಗ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇನೆ ಬದುಕು ಆದರೆ ಅನ್ನಮಾನ ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ಹಸಿವು ನೀರಿಡಿಕೆ ಇವುಗಳನ್ನೆಲ್ಲ ಪರಿಹರಿಸಿ ರಕ್ಷಣೆ ಮಾಡುವುದು ಅದು ಬೇರೆ ಎರಡು ಶಬ್ದಗಳಿದ್ದಾಗ ಒಂದೇ ಇದ್ದಾಗ ಒಂದು ಶಬ್ದಕ್ಕೆ ಎಲ್ಲ ಅರ್ಥಗಳು ಏನು ಜಿಜ್ಞಾಸಯಾಪೋಹ್ಯ ನಾನಾತ್ವಭ್ರಮಾತ್ಮನಿ ಉಪಾರಮೇತ ವಿರಜಂ ಮನೋಮಯ್ಯರ್ಪ್ಯ ಸರ್ವಗೆ ಈ ರೀತಿಯಾಗಿ ಭಗವಂತನ ತತ್ವವನ್ನು ಚೆನ್ನಾಗಿ ಮನನ ಮಾಡಿ ಯುಕ್ತಿಗಳಿಂದ ಅದನ್ನು ನಿರ್ಣಯ ಮಾಡಿಕೊಂಡು ನಾನಾತ್ವಭ್ರಮಾತ್ಮನಿ ನಾನಾತ್ವಭ್ರಮವನ್ನು ಬಿಟ್ಟು ಬಿಡಬೇಕು ಮತ್ತು ಬಂತು ನೋಡಿದು ನಾನಾತ್ವಭ್ರಮವನ್ನು ಬಿಡಬೇಕು ಅಂದರೆ ಭೇದಭ್ರಮವನ್ನು ಬಿಡಬೇಕು ಅಂತ ತಾತ್ಪರ್ಯವಲ್ಲ ಅರ್ಥಾತ್ ಅನ್ಯಥಾತ್ವೇನ ಮನಸಃ ಪರಿವರ್ತನ ನಾನಾತ್ವಭ್ರಮಃ ವಸ್ತುವನ್ನ ಬಿಟ್ಟು ವಸ್ತುವಿಗೆ ವಿಪರೀತವಾಗಿ ನಮ್ಮ ಮನಸ್ಸೇನು ಸುತ್ತತಾ ಇರ್ತದೆ ಭ್ರಮ ಅಂದರೆ ಸುತ್ತೋದು ವಸ್ತು ಒಂದು ರೀತಿ ಇದ್ದಾಗ ಮತ್ತೊಂದು ರೀತಿಯಾಗಿ ನಮ್ಮ ಮನಸ್ಸೇನೋ ಆಲೋಚನೆ ಮಾಡ್ತಾ ಇರ್ತದೆ ಸುತ್ತತಾ ಇರ್ತದೆ ಅದು ನಾನು ಭ್ರಮ ಇದ್ದದ್ದೇನೋ ಏನೇನೋ ಆಲೋಚನೆ ಮಾಡ್ತಾ ಇರ್ತದೆ ಹಾಗೆರ್ತದೆ ಕೆಲವರದ್ದು ವಿಚಾರ ಇದ್ದದ್ದು ಒಂದು ಬಿಟ್ಟು ಇನ್ನು ಉಳಿದ ವಿಷಯಗಳನ್ನು ಹೇಳುತ್ತೆ ಮಾತಾಡ್ತಾರೆ ಆ ತರಹದ ಭ್ರಮವನ್ನು ಬಿಟ್ಟುಬಿಡ್ಬೇಕು ಏನೋ ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಪಡ್ಕೋಬೇಕು ಅಂತ ಪಾಪ ಉತ್ತಮ ಸಾಧಕರು ಜಗತ್ತಿನೊಳಗೆ ಇದ್ದೇ ಇದ್ದಾರೆ ಎಲ್ಲರೇನು ಅಯೋಗ್ಯರಿಲ್ಲ ಏನಿಲ್ಲ ಅದನ್ನು ನಂಬೋದೇ ಇಲ್ಲ ಕೊನೆಯವರೆಗೆ ಯಾಕೆ ಬಂದಿದ್ದೀರಿ ಏನು ದೇವರ ದರ್ಶನ ಅನುಗ್ರಹ ಅಲ್ಲ ಅದು ಸರಿ ಅದೆಲ್ಲ ಮಾತಾಯಿತು ಏನಾದರೂ ನಿಮಗೆ ದಕ್ಷಿಣ ಬೇಕಾಗಿತ್ತಾ ಅಥವಾ ಊಟ ಬೇಕಾ ಮತ್ತೇನಾದರೂ ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದೀರಾ ನಂಬಗೆ ಏನಾದರೂ ಸಮಸ್ಯೆ ಇದೆಯಾ ಏನು ಇಪ್ಪತ್ತೆಂಟು ಪ್ರಶ್ನೆಗಳನ್ನು ಮಾಡುತ್ತಾರೆ ಇದು ಭ್ರಮ ಏನಿರೋದಿಲ್ಲ ಇದ್ದದ್ದು ಪಾಪ ನಿಶ್ ನಿರ್ವ್ಯಾಜವಾಗಿ ಬಂದಿರ್ತಾರೆ ಅದನ್ನು ನಂಬಲಿಕ್ಕೆ ತಯಾರಿಲ್ಲ ಇದ್ದದ್ದು ಒಂದನ್ನು ಬಿಟ್ಟು ಇನ್ನು ಹತ್ತು ರೀತಿಯಲ್ಲಿ ಏನು ಮನಸ್ಸು ಓಡ್ತದಲ್ಲ ಕೆಲವರದು ವಿಪರೀತವಾಗಿ ಅದು ಭ್ರಮ ಇದು ಇನ್ಯಾರದೋ ವಿಷಯದಲ್ಲಿ ಓಡಿದರೆ ಅಡ್ಡಿ ಇಲ್ಲ ದೇವರ ವಿಷಯದಲ್ಲಿ ಹೀಗೆ ಓಡಬಾರ್ದಲಿ ಅದನ್ನು ಹೇಳ್ತಾರೆ ಜೀವಸ್ಥೆ ಈಶತ್ವ ವಿಜ್ಞಾನಂ ಜೀವರನ್ನು ದೇವರು ಅಂತ ತಿಳಿಯೋದು ಜೀವಾನಾಂಕತಾ ತಥಾ ಜೀವರಲ್ಲಿ ಐಕ್ಯ ಇದೆ ಒಬ್ಬನೇ ಜೀವ ಅಂತ ತಿಳಿಯೋದು ಈಶಸ್ಸ ಬಹುತಾ ಜ್ಞಾನಂ ದೇವರು ಒಬ್ಬ ಅಲ್ಲ ಅನೇಕ ದೇವರಿದ್ದಾರೆ ಅಂತ ತಿಳಿಯೋದು ಒಬ್ಬನೇ ದೇವರಿರೋದು ಸರ್ವೋತ್ತಮ ದೇವರು ಅಥವಾ ಈಶಸ್ಯ ಅನೀಶತಾ ತಥಾ ದೇವರಲ್ಲಿ ಶಕ್ತಿ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಭಾವಿಸೋದು ಜಗತ್ತು ಸುಳ್ಳು ಅಂತ ತಿಳಿಯೋದು ಇವುಗಳೆಲ್ಲ ನಾನಾತ್ವ ಭ್ರಮ ಯಾಕೆಂದರೆ ವಸ್ತು ಇದ್ದದ್ದು ಒಂದು ನಮ್ಮ ಮನಸ್ಸು ಬೇರೆ ರೀತಿ ಓಡುತ್ತಾ ಹೀಗಾದರೆ ಇದನ್ನು ಅನಾತ್ವ ಭ್ರಮ ಇದನ್ನು ಬಿಟ್ಟು ಬಿಡಬೇಕು ಇದನ್ನು ಬಿಟ್ಟು ವಿರಜಂ ಮನಃ ನಿರ್ಮಲವಾದ ಶುದ್ಧವಾದ ಮನಸ್ಸನ್ನು ಎಲ್ಲ ಜಗತ್ತು ಸತ್ಯ ದೇವರು ಸರ್ವೋತ್ತಮ ಸ್ವತಂತ್ರ ಸರ್ವನಿಯಾಮಕ ಎಲ್ಲವೂ ಅವನ ಅಧೀನ ಅಂತ ತಿಳಿದು ಸಕಲ ಕರ್ಮಗಳನ್ನು ಅವನಲ್ಲಿ ಅರ್ಪಣೆ ಮಾಡಬೇಕು ಸರ್ವಗೆ ಮೈ ಅರ್ಪ್ಯ ನನ್ನಲ್ಲಿಯೇ ಅರ್ಪಣೆ ಮಾಡಿ ಯಾವುದೇ ವಿಧವಾದಂತಹ ಆಸಕ್ತಿ ಇಲ್ಲದೆ ಉಪಾರತನಾಗಬೇಕು ವಿಷಯಗಳಿಂದ ಯಜ್ಜನೀಶೋಧಾರಯಿತುಂ ಈ ತರಹ ಸರ್ವತ್ರ ವ್ಯಾಪ್ತನಾದ ಭಗವಂತ ಸರ್ವೋತ್ತಮ ಅಂತ ತಿಳಿದು ಸರ್ವಕರ್ಮಗಳನ್ನು ಸರ್ವಭಾವಗಳನ್ನು ಅವನಲ್ಲಿ ಅರ್ಪಣೆ ಮಾಡುವ ಉನ್ನತ ಸ್ಥಾನ ಪಡೆದಿರಲಿಲ್ಲ ಆಗೇನು ಮಾಡಬೇಕು ಹಾಗಾದರೆ ಆಗ ಇನ್ನೂ ಆ ಮಾರ್ಗದಲ್ಲಿ ಪ್ರಯತ್ನ ಮಾಡಿ ಏನು ಪ್ರಯತ್ನ ಇದು ಬಹಳ ದೊಡ್ಡ ಅವಸ್ಥೆ ಇದು ಎಲ್ಲವನ್ನೂ ದೇವರಲ್ಲಿ ಅರ್ಪಣೆ ಮಾಡಿ ಪ್ರತಿಕ್ಷಣದಲ್ಲಿಯೂ ಮಾನಸಿಕ ಹಾಗೂ ದೈಹಿಕ ವಾಚಿಕವಾದ ಕರ್ಮಗಳನ್ನು ಭಗವದ್ ಅಧೀನ ಅಂತ ತಿಳಿಯುತ್ತಾ ಯಾವುದೇ ವಿಧವಾದಂತಹ ಕ್ರಾಮಕ್ರೋಧಾದಿಗಳಿಲ್ಲದೆ ಇರಬೇಕಾದರೆ ಪ್ರಾರಂಭದ ಹಂತದಲ್ಲಿ ನಮ್ಮ ಮೆಟ್ಟಲುಗಳು ಯಾವುವು ಯಜ್ಜನೀಶೋಧಾರಯಿತು ಮನೋಬ್ರಹ್ಮಣಿ ನಿಶ್ಚಲಂ ಮೈ ಸರ್ವಾಣಿ ಕರ್ಮಾಣಿ ನಿರಪೇಕ್ಷ ಸಮಾಚರೇತು ನಿಶ್ಚಲವಾದ ಮನಸ್ಸನ್ನು ಪರಬ್ರಹ್ಮನಲ್ಲಿ ಇಡುವುದಕ್ಕೆ ಸಾಧ್ಯವಿಲ್ಲ ಅಂತಾದಾಗ ಒಂದು ಕೆಲಸ ಮಾಡಿ ನಾನೇನು ಹೇಳಿದ್ದೇನಲ್ಲ ಆ ಕರ್ಮಗಳನ್ನು ಮಾಡ್ತಾ ಹೋಗಿ ಜಾಸ್ತಿ ವಿಚಾರ ಮಾಡಬೇಡಿ ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಮೈ ಸರ್ವಾ ಕರ್ಮಾಣಿ ನಿರಪೇಕ್ಷ ಸಮಾಚರೇ ಹಿಂದೆ ಮಾಡಿದ ಎಲ್ಲ ಕರ್ಮಗಳು ನನ್ನ ಅಧೀನ ಅಂತ ತಿಳಿದು ನನಗೆ ಒಪ್ಪಿಸಿ ಮುಂದೆ ಮಾಡುವ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಲಿಕ್ಕೆ ಪ್ರಾರಂಭ ಮಾಡು ಶ್ರದ್ಧಾಲುರ್ಮೆ ಕಥಾಶೃಣ್ವನ್ ವ್ಯಕ್ತಿ ಯಾವ ರೀತಿಯಾದ ಸಾಧನೆಗಳ ಸೋಪಾನಗಳನ್ನ ಏರಬೇಕು ಅಂತ ಹೇಳ್ತಾ ಇದ್ದಾರೆ ಸಕ್ತರು ಕೇಳಿ ಶ್ರದ್ಧಾಲುರ್ಮೆ ಕಥಾಶೃಣ್ಮನ್ ಸುಭದ್ರಾಹ ಲೋಕಪಾವನೀಹಿ ಗಾಯನ್ ಅನುಸ್ಮರನ್ ಕರ್ಮ ಜನ್ಮವಾ ಅಭಿನಯನ್ಮುಹುಹು ಮೊಟ್ಟ ಮೊದಲು ಸಾಧನ ಅಂದರೆ ಭಗವಂತನ ಕಥಾಶ್ರವಣ ಮಾಡ್ತಾ ಹೋಗಿ ಜೀವನದಲ್ಲಿ ಪುರಾಣಗಳನ್ನು ಕೇಳುವುದು ಪ್ರವಚನಗಳನ್ನು ಆಲಿಸುವುದು ಪಾಠಗಳಲ್ಲಿ ಭಾಗವಹಿಸುವುದು ಇದು ಮೊದಲ ಹೆಜ್ಜೆ ಮಾಡೋದ ನಂತರ ತಾನೇ ಬುದ್ಧಿಗೆ ಆ ಪ್ರಚೋದನೆ ಸಿಗತ್ತೆ ಮೊದಲು ಕೇಳಲಿಕ್ಕೆ ಪ್ರಾರಂಭ ಮಾಡಿ ಮೇ ಲೋಕಪಾವನಿಹಿ ಸುಭದ್ರಾಹ ಕಥಾ ಶೃಣ್ವನ್ ಶ್ರದ್ಧೆಯಿಂದ ಜಗತ್ತಿಗೆ ಪಾವಿತ್ರ್ಯವನ್ನು ನೀಡುವಂತಹ ಮಂಗಲಕರವಾದ ನನ್ನ ಕಥೆಗಳನ್ನು ಕೇಳ್ತಾ ಹೋಗಿ ಗಾಯಂ ಚೆನ್ನಾಗಿ ಹಾಡಿ ಅನುಸ್ಮರಣ್ ಗಾನ ಅಥವಾ ಕಥೆಗಳು ರಾಮಾಯಣಾದಿಗಳು ಮಹಾಭಾರತಾದಿಗಳಿಂದ ಪ್ರತಿಪಾದ್ಯನಾದ ಭಗವಂತನ ಚಿಂತನೆ ಇರಲಿ ಬರೀ ಶಬ್ದಗಳ ಕಡೆಗೆ ಮಾತ್ರ ರಾಗಗಳ ಕಡೆಗೆ ಮಾತ್ರ ಗಮನ ಇರುವುದು ಬೇಡ ಅನುಸ್ಮರಣ್ ಕರ್ಮ ಜನ್ಮವ ಏನನ್ನಾದರೂ ಚಿಂತನೆ ಮಾಡಿ ನೋಡಿ ನನ್ನ ಕರ್ಮಗಳ ಬಗ್ಗೆ ಆದರೂ ಹಾಡು ಹಾಡಿ ಅನೇಕ ಹಾಡುಗಳಲ್ಲಿ ಅಂದರೆ ಸ್ತೋತ್ರಗಳಲ್ಲಿ ದೇವರ ಲೀಲೆಗಳಿವೆ ಅದನ್ನಾದರೂ ಹೇಳಬಹುದು ಜನ್ಮ ಅವತಾರ ಕಥೆಗಳು ಕರ್ಮ ಅಂದರೆ ಇದೀಗ ಹೇಳಿದಂತಹ ಸೃಷ್ಟಿಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಾದಿಗಳನ್ನು ನೀಡುವ ಭಗವಂತನ ಶಾಸ್ತ್ರಗಳನ್ನು ಕೇಳಬಹುದು ಇಲ್ಲ ಪರಮಾತ್ಮನ ಜನ್ಮವನ್ನು ಅವತಾರವನ್ನು ವರ್ಣಿಸುವಂತಹ ಶಾಸ್ತ್ರಗಳನ್ನು ಹಾಡಬಹುದು ಕೇಳಬಹುದು ಅಭಿನಯನ್ಮುಹುಹು ಅಥವಾ ಯಾರಾದರೂ ಮಾಡುತ್ತಿದ್ದರೆ ಅವರಿಗೆ ಅನುಮೋದನೆ ಮಾಡಿ ಅಭಿನಯನ್ ಅನ್ನುವುದಕ್ಕೆ ಎರಡು ಅರ್ಥ ಬರೆದಿದ್ದಾರೆ ಅನುಮೋದನೆ ಮಾಡಿ ಅಭಿನವಂ ಅಂತೂ ಪಾಠ ಹಿಡಿದಿದ್ದಾರೆ ಜನ್ಮವಾಭಿನಯನ್ಮುಹುಹೂ ಸತ್ಸಂಗ ಲಬ್ಧ ಯಾ ಭಕ್ತ್ಯ ಮದರ್ಥೆ ಧರ್ಮ ಕಾಮಾರ್ಥ ಅನಾಚರನ್ ಮಧುಪಾಶ್ರಯಃ ಭರಭತೆ ನಿಶ್ಚಲಾಂ ಈ ರೀತಿ ಏನೇ ಭೋಗ ಮಾಡಲಿ ಕಾಮ್ಯವಾದ ವಿಷಯಗಳ ಭೋಗ ಮಾಡಿದರೂ ದೇವರ ಪ್ರೀತಿಗಾಗಿ ದುಡ್ಡು ಸಂಪಾದನೆ ಮಾಡಿದರೂ ಧರ್ಮ ಮಾಡುವುದಕ್ಕಾಗಿ ದೇವರ ಸೇವೆಗಾಗಿ ಧರ್ಮವನ್ನು ಮಾಡಿದರಂತೂ ದೇವರ ಪ್ರೀತಿಗಾಗಿ ಎನ್ನುವುದು ಸರಿಯೇ ಧರ್ಮವನ್ನ ಮಾಡುವಾಗಲೂ ಬೇರೆ ಉದ್ದೇಶ ಇಟ್ಟುಕೊಂಡಿರ್ತಾರೆ ಕೆಲವರು ಅದಂತೂ ದೊಡ್ಡ ತಪ್ಪು ಧರ್ಮ ಮಾಡುವಾಗಲೂ ದೇವರ ಪ್ರೀತಿ ಹಣ ಸಂಪಾದನೆ ಮಾಡುವಾಗಲೂ ಸರಿ ಕಾಮೋಪಭೋಗ ಮಾಡಿದರೂ ಸರಿ ಎಲ್ಲವನ್ನೂ ನನಗಾಗಿ ಮಾಡು ಅದರಿಂದ ನಿನ್ನಲ್ಲಿ ದೃಢವಾದಂತಹ ಭಕ್ತಿ ಬೆಳೀತಾ ಹೋಗುತ್ತೆ ಸತ್ಸಂಗ ಲಬ್ಧಯ ಮೈ ಮಾಮ್ಯ ಉಪಾಸತೆ ಸಬೈ ಮೇ ದರ್ಶಿತಂ ಸದ್ಭಿಹಿ ಅಂಜಸಾ ವಿಂದ್ಯತೆ ಪದಂ ಸಜ್ಜನರ ಸಹವಾಸದಿಂದ ಲಬ್ಧವಾದ ಭಕ್ತಿಯಿಂದ ನನ್ನನ್ನು ಭಜಿಸಿದವರಿಗೆ ನನ್ನ ಸ್ಥಾನ उद्धव उच साधुत्तमश्लोकेद प्रभो भक्तिपयुंजीत कीदृशी सद्भिरातंमे पुरुषाध्यक्ष प्रपन्नाय चधुत् वर्तमान अर्थात पूर्णवाद सज्जनिके साधु आशुद्धवाद भगवंतन ज्ञान भक्ति वैराग्य पड़ा पिपक्वावस्थ मुटद व्यक्ति मनस्स ರೀತಿ ಹೇಗಿರುತ್ತೆ ಅವರು ನಿನ್ನಲ್ಲಿ ಮಾಡುವಂತಹ ಭಕ್ತಿ ಯಾವ ರೀತಿಯಾಗಿರುತ್ತದೆ ಇದರ ಬಗ್ಗೆ ನನಗೆ ತಿಳಿಸಿ ಹೇಳು ಯಾಕೆ ನಾನ್ಯಾಕೆ ಹೇಳಬೇಕು ನಿನಗೆ ನೀನು ಯಾಕೆ ಹೇಳಬೇಕು ಅಂದರೆ ನೀನು ಬಹಳ ದೊಡ್ಡವನು ತ್ವಂ ಬ್ರಹ್ಮ ಪರಮಂ ವ್ಯೋಮ ಪುರುಷಃ ಪ್ರಕೃತ ಪರಹ ಅವತೀರ್ಣೋಸಿ ಭಗವನ್ ಸ್ವೇಚ್ಛೋಪಾತ್ತ ಪೃಥಗ್ವಪುಹು ನೀನಲ್ಲದೆ ಇನ್ಯಾರು ಹೇಳಬೇಕು ಹಿಂದೊಮ್ಮ ಹೇಳಿದ್ದಾನೆ ಹೀಗೆ ನಿನ್ನಂತಹ ಉಪದೇಶ ಮಾಡುವ ವ್ಯಕ್ತಿ ಪ್ರಪಂಚದೊಳಗಿಲ್ಲ ಅಂತ ಅದನ್ನು ಮತ್ತೆ ನೆನಪು ಮಾಡಿಕೊಳ್ತಾನೆ ಪರಮಂ ಬ್ರಹ್ಮ ಪರಬ್ರಹ್ಮ ನೀನು ಗುಣಪರಿಪೂರ್ಣನಾದ ವ್ಯಕ್ತಿ ವ್ಯೋಮ ಆಕಾಶದಂತಹ ವ್ಯಕ್ತಿತ್ವ ನಿನ್ನದು ಸರ್ವತ್ರ ವ್ಯಾಪ್ತನಾಗಿದ್ದಿ ನಿತ್ಯನಾಗಿದ್ದಿ ಆಕಾಶವತ್ ಸರ್ವಗತಶ್ಚ ನಿತ್ಯ ಆಕಾಶದಂತೆ ವ್ಯಾಪ್ತನಾಗಿ ಆಕಾಶದಂತೆ ನಿತ್ಯನಾಗಿರುವಂತಹ ವ್ಯಕ್ತಿ ಹೀಗಾಗಿ ಎಲ್ಲ ಕಡೆಗೆ ನೀನಿದ್ದದ್ದರಿಂದ ಜಗತ್ತಿನ ಯಾವ ಮೂಲೆಯ ವಸ್ತುವಿನ ಬಗ್ಗೆಯೂ ಸರಿಯಾದ ನಿರ್ಣಯವನ್ನು ನೀನು ಹೇಳಬಹುದು ಎಲ್ಲ ಕಡೆಗೆ ಓಡಾಡಿ ಬಂದಿರ್ತಾರೆ ನೋಡಿ ಅಂಥವ್ರ ಮೇಲೆ ಬಹಳ ವಿಶ್ವಾಸ ಇಟ್ಟಿರ್ತಾರೆ ಅವ್ರಿಗೆ ಕೇಳಪ್ಪ ನೀನು ಏನೇನಾದರೂ ಮಾತಾಡಬೇಡ ಅವನಿಗೆಲ್ಲ ಗೊತ್ತಿರ್ತದೆ ಎಲ್ಲ ಕಡೆಗೆ ಹೋಗಿ ಬಂದಿದ್ದಾನವನು ಅಂತ ಎಷ್ಟು ಕಡೆಗೆ ಹೋಗಿ ಬಂದಿರ್ತಾನೆ ದೇವರು ವ್ಯೋಮ ಗುಣ ಪರಿಪೂರ್ಣನಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪ್ರಕೃತಿಗಿಂತಲೂ ಉತ್ತಮನಾಗಿದ್ದಾನೆ ಪ್ರಕೃತಿಯನ್ನು ಮೀರಿದವ ಪ್ರಕೃತಿಗಿಂತಲೂ ಉತ್ತಮ ಸಮಸ್ತವಾದ ಈ ಸತ್ವರಾಜಸ್ತಮ ಗುಣಾತ್ಮಕವಾದ ಪ್ರಕೃತಿ ಹಾಗೂ ಪ್ರಕೃತಿ ನಿರ್ಮಿತವಾದಂತಹ ಬ್ರಹ್ಮಾಂಡಕ್ಕೆ ಒಡೆಯನಾದದ್ದರಿಂದ ಆ ಜಗತ್ತಿನ ಬಗ್ಗೆ ಹೇಳಬೇಕಾದ ಪೂರ್ಣವಾದ ಅರ್ಹತೆ ನಿನ್ನಲ್ಲಿದೆ ಅವತೀರ್ಣೋಸಿ ಭಗವನ್ ಸ್ವೇಚ್ಛೋಪಾತ್ತ ಪೃಥಗ್ ವಪುಹು ನಿನ್ನ ಇಚ್ಛೆಯಿಂದಲೇ ನೀನು ಪೃಥಗ್ ವಪುಹು ನಿನ್ನಿಂದ ಭಿನ್ನವಾದ ಈ ಮಾನುಷ ಶರೀರವನ್ನು ಪಾಂಚಭೌತಿಕವಾದ ಮಾನುಷ ಶ ಶರೀರವನ್ನು ನೀನು ತೆಗೆದುಕೊಂಡಿದ್ದಿ ಯಾಕೆ ಉಳಿದವರಂತೆ ಅವರ ಹಣೆ ಬರಹ ಹಾಗಲ್ಲ ನಿನ್ನ ಇಚ್ಛೆಯಿಂದಲೇ ನೀನು ಈ ಶರೀರವನ್ನು ತೆಗೆದುಕೊಂಡು ಅವತಾರ ಮಾಡಿದ್ದಿ ಆದ್ದರಿಂದ ಉಪದೇಶ ಮಾಡು ಉಳಿದವರಿಗೆಲ್ಲ ಜಡ ಶರೀರ ಇದೆ ಪಾಂಚಭೌತಿಕ ಶರೀರ ಅದು ಅವರವರ ಹಣೆ ಬರಹಕ್ಕೆ ಬಂದಿದ್ದಿರ್ತದೆ ತಾವೇ ತಮ್ಮ ಪೂರ್ವಕರ್ಮಕ್ಕನುಗುಣವಾಗಿ ಪಾಂಚಭೌತಿಕ ಶರೀರದಲ್ಲಿ ಸಿಲುಕಿ ಒದ್ದಾಡುವವರು ನಮಗೇನು ಸರಿಯಾದ ಉಪದೇಶ ಮಾಡುತ್ತಾರೆ ನೀನು ಮಾತ್ರ ನಿನ್ನ ಇಚ್ಛೆಯಿಂದ ನೀನು ಪಡೆದಿದ್ದಿ ಪರವಾಗಿಲ್ಲ ನೀನು ಪಾಂಚಭೌತಿಕ ಶರೀರದಲ್ಲಿದ್ದರೂ ಕೂಡ ಅದು ಇಚ್ಛೆಯಿಂದ ಬಂದದ್ದೇ ಹೊರತು ಕರ್ಮದಿಂದ ಬಂದದ್ದಲ್ಲ ಉಳಿದೆಲ್ಲ ಸರಿ ಪೃಥಕ್ಕನ್ನೋ ಒಂದು ಶಬ್ದ ಮಾತ್ರ ತಲೆ ಕೆಡಿಸ್ತದೆ ಇಚ್ಛೆಯಿಂದ ಬಂದದ್ದು ತಪ್ಪಿಲ್ಲ ಆದರೆ ಹಾಗಾದರೆ ದೇವರಿಗೆ ಪಾಂಚಭೌತಿಕವಾದ ಜಡವಾದ ಶರೀರ ಮಾನುಷ ಶರೀರ ಉಂಟು ಅಂತ ಅರ್ಥ ತೋರ್ತದೆ ಅದು ಸುಳ್ಳು ಎಂದೆಂದಿಗೂ ದೇಹ ದೇಹಿ ವಿಭೇದಶ್ಚ ನ ಪರಮೇಶ್ವರೇ ಸಚ್ಚಿದಾನಂದಾತ್ಮಕನಾದ ಭಗವಂತ ಬೇರೆಯಲ್ಲ ಪರಮಾತ್ಮನ ದೇಹ ಬೇರೆಯಲ್ಲ ಆ ಜ್ಞಾನಾನಂದಾದಿ ಗುಣ ಪರಿಪೂರ್ಣನಾದ ದೇವರು ಹೇಗೋ ದೇಹವು ಅವನಿಂದ ಅತ್ಯಂತ ಅಭಿನ್ನ ಜ್ಞಾನಾನಂದಾದಿ ಗುಣರೂಪ ಅದು ಅದೆಂದಿಗೂ ದೇವರಿಂದ ಭಿನ್ನ ಅಲ್ಲ ಹಾಗಾದ್ರೆ ಪೃಥಗ್ವಪು ಅಂತ ಹೇಗಂತಾರೆ ಅದಕ್ಕೆ ಎಷ್ಟು ಸುಂದರವಾಗಿ ಶ್ರೀಮಥಾಚಾರ್ಯರ ಅರ್ಥ ಹೇಳ್ತಾರೆ ಅವರಂತಾರೆ ಪೃಥ್ ದೇಹ ಅಂದರೆ ಯಾವ ದೇಹ ದೇವರು ತನ್ನ ಇಚ್ಛೆಯಿಂದ ದೇಹವನ್ನ ಸ್ವೀಕಾರ ಮಾಡಿದ ಬೇರೆ ದೇಹವನ್ನು ಸ್ವೀಕಾರ ಮಾಡಿದ ಅಂದರೆ ಆ ಕೃಷ್ಣ ಪರಮಾತ್ಮನ ಶಂಖಚಕ್ರಗದಾ ಪದ್ಮಗಳನ್ನು ಧಾರಣ ಮಾಡಿದ ಚತುರ್ಭುಜ ಶರೀರ ಏನಿದೆ ಆ ಶರೀರ ಇದು ದೇವರಿಂದ ಬೇರೆ ಶರೀರ ಅದನ್ನು ದೇವರು ತನ್ನ ಇಚ್ಛೆಯಿಂದ ಸ್ವೀಕಾರ ಮಾಡಿದ ಅಂತ ಅರ್ಥ ಹೇಳ್ತಾ ಇದ್ದೀರಿ ಭಾಗವತದಲ್ಲಿ ಕೃಷ್ಣನ ಆ ಕಾಣುವ ಚತುರ್ಭುಜ ಶರೀರ ಇದು ಪರಮಾತ್ಮನಿಂದ ಬೇರೆ ಯಾರದ್ದು ಅಂತ ಶಬ್ದ ಉಂಟಾ ಇಲ್ಲ ಮತ್ತೆ ಯಾಕೆ ತಲೆ ಕೆಡಿಸಿಕೊಳ್ತಾ ಇದ್ದೀರಿ ಬೇರೆ ಶರೀರವನ್ನು ತೆಗೆದುಕೊಂಡಿದ್ದಾನೆ ಅಂದರೆ ದೇವರು ತಾನು ಹುಟ್ಟಬೇಕಾದರೆ ಎಲ್ಲಿ ಹುಟ್ಟಬೇಕು ವಸುದೇವ ದೇವಕಿಯರ ಶರೀರದಲ್ಲಿ ಹುಟ್ಟಬೇಕಲ್ಲ ಆ ವಸುದೇವ ದೇವಕಿಯರ ಶರೀರ ಏನಿದೆ ಇದು ದೇವರಿಂದ ಭಿನ್ನವಾದದ್ದು ತಾನು ಹುಟ್ಟುವುದಕ್ಕೊಂದು ನಿಮಿತ್ತವನ್ನು ದೇವರು ಆಶ್ರಯಣ ಮಾಡಬೇಕಾಗಿತ್ತಲ್ಲ ಅದು ಈಗ ಉದಾಹರಣೆಗೆ ನೀನು ಹುಟ್ಟಿದ್ದಿ ನಿಮ್ಮ ತಂದೆ ತಾಯಿಗಳ ಶರೀರದಲ್ಲಿ ಪ್ರವೇಶ ಮಾಡಿ ನೀನು ಹುಟ್ಟಿದಿ ನಿಮ್ಮ ತಂದೆ ತಾಯಿಗಳ ಶರೀರವನ್ನೇನು ನೀನು ಪ್ರವೇಶ ಮಾಡಿದೆಯಲ್ಲ ಅದು ನಿನ್ನ ಇಚ್ಛೆಯಿಂದ ಅಲ್ಲ ಅದು ನಿನ್ನ ಕರ್ಮದಿಂದ ನಿನ್ನ ಕರ್ಮದಿಂದ ದೇವರು ನಿನ್ನನ್ನು ಹಿಡಿದು ತಳ್ಳಿದ್ದಾನೆ ಹೋಗಲಿ ಬೀಳು ಅಂತ ಬಂದು ಬಿದ್ದಿ ಹಾಗಲ್ಲ ದೇವರು ತನ್ನ ಕರ್ಮದಿಂದ ವಸುದೇವ ದೇವಕಿಯರ ಶರೀರದಲ್ಲಿ ಬಂದವನಲ್ಲ ಕೌಸಲ್ಯಾದ ಶರಥರ ಶರೀರದಲ್ಲಿ ಬಂದವನಲ್ಲ ಸ್ವೇಚ್ಛೆಯ ತನ್ನ ಇಚ್ಛೆಯಿಂದ ತನ್ನಿಂದ ಭಿನ್ನವಾದಂತಹ ಅತ್ಯಂತ ವಿಲಕ್ಷಣವಾದ ಏನು ವಸುದೇವ ದೇವಕಿಯರ ಶರೀರ ಇದೆ ಅಲ್ಲಿ ತಾನು ಪ್ರವೇಶ ಮಾಡಿದ ಇಷ್ಟೇ ಅರ್ಥ ಏನಿದೆ ಇದರೊಳಗೆ ದೇವರ ದೇಹ ದೇವರಿಂದ ಭಿನ್ನ ಅಂತ ಅಲ್ಲ ವಸುದೇವದೇವಕಿಯರ ಶರೀರ ಅದು ದೇವರಿಂದ ಭಿನ್ನ ಅದನ್ನು ದೇವರು ಆರಿಸಿಕೊಂಡ ಅದಕ್ಕಾಗಿ ಅಲ್ಲಿ ಒಳಗೆ ಪ್ರವೇಶ ಮಾಡಿ ಹೊರಗೆ ಬರುವುದಕ್ಕಾಗಿ ಅಷ್ಟೇ ಸ್ವೇಚ್ಛೋಪಾತ್ ಪೃಥಗ್ವುಹು ವಸುದೆವಾಶರೀರಂ ಸ್ವೇಚ್ಛಯ ಸ್ವೀಕೃತ ನಿತ್ಯನಂದ ಶರೀರೋಪಿ ವಸುದೆವಾಹಗ ಪ್ರದರ್ಶಯ ಜನಿ ಸ್ವಸ ನಿತ್ಯಂ ದೇಹವಿವರ್ಜಿ ನಿತ್ಯಾನಂದ ಶರೀರನಾದರೂ ಪರಮಾತ್ಮ ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡಿ ಉಳಿದವರಂತೆ ದೇಹ ತನಗೆ ಬಂತು ಅಂತ ತೋರಿಸ್ತಾನೆ ವಸು ದೇವಾದಿ ದೇಹೇಶು ಪ್ರವೇಶಸ್ಥ್ಯತೆ ದೇಹೋಪಾದಿತಿ ನಹ್ಯನ್ಯೋ ದೇಹ ಇಷ್ಯತೆ ಪರಮಾತ್ಮ ದೇಹವನ್ನು ಸ್ವೀಕಾರ ಮಾಡಿದ ಅಂತೂ ಎಲ್ಲಿಯಾದರೂ ಶಬ್ದ ಬಂದರೆ ಆ ಶಬ್ದಕ್ಕೆ ಅರ್ಥ ಏನು ತಾನು ಹುಟ್ಟುವ ಅರ್ಥಾತ್ ಪ್ರಾದುರ್ಭೂತನಾಗುವುದಕ್ಕೆ ತನ್ನ ತಂದೆ ತಾಯಿಗಳ ಶರೀರವನ್ನು ಸ್ವೀಕರಿಸಿದ ಒಳಗೆ ಪ್ರವೇಶ ಮಾಡುವುದಕ್ಕೆ ಆರಿಸಿಕೊಂಡ ಅಂತ ಅರ್ಥ ಅಷ್ಟೆ ಒಂದು ನಿಯಮ ಹೇಳ್ತಾರೆ ಬಹಳ ಮಹತ್ವದ ನಿಯಮ ದೇವರು ಎಲ್ಲಿಯೇ ಪಾಂಚಭೌತಿಕ ಒಟ್ಟ ಪ್ರಾಕೃತ ಪ್ರಾಕೃತವಾದ ಅಥವಾ ಭೌತಿಕವಾದ ಜಡವಾದ ಶರೀರದೊಳಗೆ ಇರ್ತಾನೆ ಎಂದರೆ ಇನ್ನೊಬ್ಬರು ಇದ್ದದ್ದು ಶರೀರದಲ್ಲಿ ತಾನಿರ್ತಾನೆ ಹೊರತು ಅದು ದೇವರದೇ ಶರೀರ ಅನ್ನುವ ಅರ್ಥದಲ್ಲಿ ಯಾವ ಜಡವಾದ ಶರೀರದಲ್ಲಿಯೂ ದೇವರಿರೋದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅನ್ಯಾಭಿಮತ ದೇಹೇಶು ಪ್ರವಿಷ್ಟರಿಹಿ ನಾನಿಮತೋ ದೇಹ ವಿಷ್ಣೋರಸ್ತಿ ಕದಾಚನ ಈಗ ಉದಾಹರಣೆಗೆ ನಮ್ಮ ಶರೀರದಲ್ಲಿ ದೇವರಿದ್ದಾನೆ ಅವಶ್ಯವಾಗಿದ್ದಾನೆ ಈ ಶರೀರದ ಮೇಲೆ ನನಗೆ ಅಭಿಮಾನ ಇದೆ ಭಗವಂತನ ಅಧೀನವಾದ ಸ್ವಾಮಿತ್ವ ಅಂತ ಅರ್ಥ ಭಗವದ್ದತ್ತ ಸ್ವಾಮ್ಯ ಈ ಶರೀರ ಇದು ನನ್ನದು ಇದಕ್ಕೆ ನಾನು ಒಡೆಯ ನನ್ನ ಇಚ್ಛೆಗೆ ಬಂದಾಗ ನಾನು ಬರಬಹುದು ಕೂಡಬಹುದು ಹೇಳ್ಬಹುದು ಹೋಗಬಹುದು ಏನಾದರೂ ಮಾಡಬಹುದು ಈ ಶರೀರವನ್ನು ನನ್ನ ನಿಯಮಕ್ಕೆ ಒಳಪಡಿಸಿಕೊಂಡು ನಾನಿದ್ದೇನೆ ಹಾಗಾದರೆ ನನ್ನ ನಿಯತಿಗೆ ಒಳಪಟ್ಟ ಈ ಶರೀರ ಇದು ನನ್ನ ಅಭಿಮಾನಕ್ಕೆ ಒಳಪಟ್ಟದ್ದು ಹೀಗೆ ಇನ್ನೊಬ್ಬ ಜೀವನ ಅಭಿಮಾನಕ್ಕೆ ಒಳಪಟ್ಟ ಶರೀರದಲ್ಲಿ ದೇವರು ತಾನು ಇರ್ತಾನೆ ಆ ಅಭಿಮಾನ ದೇವರ ಅಧೀನ ಆ ಮಾತು ಬೇರೆ ಮತ್ತೆ ಅದಕ್ಕನೇ ಅಭಿಮಾನ ಅಂತ ಕರೆಯೋದು ಅದನ್ನು ಪರಮಾತ್ಮನ ಇಚ್ಛೆಯಂತೆ ನಮ್ಮ ಅಧೀನವಾಗಿ ಈ ದೇಹ ನಮಗುಂಟು ತಾನೇ ಇನ್ನೊಬ್ಬರಿಗೆ ಕೊಡಮಾಡಿದ ದೇಹಗಳೇನು ಉಂಟೋ ಅಲ್ಲಿ ತಾನು ಬಂದಿರ್ತಾನೆ ಆದರೆ ಇನ್ನೊಬ್ಬರಿಗೆ ತಾನು ಕೊಡದ ತನಗಾಗಿಯೇ ಅಂತ ಇಟ್ಟುಕೊಂಡ ಒಂದು ಜಡ ದೇಹ ದೇವರಿಗಿಲ್ಲ ತನಗಾಗಿಯೇ ಅಂತ ಇಟ್ಟುಕೊಂಡ ದೇಹ ಒಂದುಂಟು ಅದು ಯಾವುದು ಜ್ಞಾನಾನಂದಾತ್ಮಕ ದೇಹ ಸಚ್ಚಿದಾನಂದಾತ್ಮಕವಾದ ಅನಂತ ಗುಣಾತ್ಮಕವಾದ ನಿರ್ದೋಷವಾದ ದೇಹ ದೇವರು ತನಗಾಗಿ ಇಟ್ಟುಕೊಂಡದ್ದು ಆದರೆ ಇನ್ನುಳಿದ ಜಗತ್ತಿನ ಅಣುರೇಣುತರಣ ಕಷ್ಟಗಳಲ್ಲಿ ಎಲ್ಲ ದೇವರು ವ್ಯಾಪ್ತನಾಗಿದ್ದಾನೆ ಆದರೆ ಇನ್ನೊಬ್ಬರು ಇದ್ದ ಶರೀರದಲ್ಲಿ ತಾನು ಇನ್ನೊಬ್ಬರಿಗೆ ನಿಮ್ಮದು ಇದು ನಿಮ್ಮ ಅಧೀನವಾಗಿರಲಿ ಇಂಥ ಕೊಡ ಮಾಡಿದ ದೇಹದಲ್ಲಿ ದೇವರು ತಾನಿದ್ದಾನೆ ಅಷ್ಟೆ ಅಂತಹ ಜಡ ಶರೀರದಲ್ಲಿ ದೇವರಿದ್ದಾನೆ ಇದು ಯಾರದಲ್ಲ ದೇಹ ಇದು ದೇವರದ್ದೇ ಅಂತನ್ನೋದು ಯಾವುದೂ ಜಡದೇಹ ದೇವರಿಗಿಲ್ಲ ಅರ್ಥವಾಯಿತಾ ಹೆಣ ಯಾರಿಲ್ಲಲ್ಲ ಅಲ್ಲಿ ಓಡಾಡುವ ದೇಹದಲ್ಲಿ ಅಭಿಮಾನಿ ಜೀವರಿದ್ದಾರೆ ಹೆಣದಲ್ಲಿ ದೇವರಿದ್ದಾನೋ ಇಲ್ಲವೋ ಒಂದು ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಯಾಕೆಂದರೆ ಒಬ್ಬ ಅಭಿಮಾನಿ ಇದ್ದ ಅವನ ಹೆಸರು ಏನೋ ಇದೆ ದೇವದತ್ತ ಸತ್ತ ಆ ದತ್ತ ಸತ್ತ ಅಂದರೆ ಅದು ಹೆಣ ಆಯಿತು ಹಾಗಾದರೆ ದೇವರು ಹೊರಗೆ ಬರಬೇಕು ಈಗ ಯಾಕೆ ಇನ್ನೊಬ್ಬರ ಅಭಿಮಾನ ಇಲ್ಲದ ವಸ್ತುವಿನಲ್ಲಿ ದೇವರು ಇರೋದಿಲ್ಲ ಅಂತ ಹೇಳಿದ್ದೀರಲ್ಲ ಆಯಿತು ಹೊರಗೆ ಬರ್ತಾನೆ ಏನು ನಿಮ್ದೇ ಅಂತಂದು ಗಂಟು ಹೋಗೋದು ದೇವರು ಬಂದ ಮೇಲೆ ಜೀವ ಬರೋದು ಬ್ರಹ್ಮಣ ಸಂಪರಿತ್ಯಕ್ತೋ ಮೃತ ಇತ್ಯುಚ್ಚತೆ ಬುಧೈ ಅದು ಸರಿ ಒಂದು ರೂಪದಿಂದ ದೇವರು ಹೊರಗೆ ಬಂದಿರಬಹುದು ಆದರೆ ಸರ್ವತ್ರ ವ್ಯಾಪ್ತ ದೇವರು ಹೆಣದಲ್ಲಿ ದೇವರಿಲ್ಲ ಅಂದರೆ ಹೇಗೆ ಹಾಗಂದವರು ಹೆಣ ಆಗ್ಬೇಕಾಗ್ತದೆ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ವ್ಯಾಪ್ತಿ ಇಲ್ಲ ಅಂದರೆ ಹೊಡಿತಾರೆ ದೇವತೆಗಳು ಡೊಣ್ಣಿ ತೆಗೆದುಕೊಂಡು ಬೆಣ್ಣಿ ಅಲ್ಲ ಡೊಣ್ಣಿ ಈ ಅಧಿಕ ಮಾಸದಲ್ಲಿ ಬೆಣ್ಣಿ ತಿಂದು ತಿಂದು ನಿಮಗೆ ಅದೇ ನೆನಪಾಗತ್ತೆ ಹಾಗಾದರೆ ಏನರ್ಥ ಅದಕ್ಕೆ ತಾಮ್ರಪರ್ಣಯಾಚಾರ್ಯರಂತಾರೆ ಅಭಿಮಾನ ಅನೇಕ ತರಹದ್ದಿದೆ ದೇಹದಲ್ಲಿ ಓಡಾಡುವಾಗ ಇರುವಂತಹ ಅಭಿಮಾನಿಯಾದ ಒಬ್ಬ ಜೀವ ಹೋಗಿರಬಹುದು ಆದರೆ ಹೆಣಕ್ಕೆ ಅಭಿಮಾನಿಯಾದವನು ಒಬ್ಬ ಇದ್ದಾನೆ ಒಳಗೆ ಬೇರೆ ಯಾವನ ಕರ್ಮದಿಂದ ಅವನ ಭೋಗಕ್ಕಾಗಿ ಈ ದೇಹ ಬಂದಿತ್ತೋ ಅವನು ಹೋದ ಹೆಣ ಆದಮೇಲೆ ಆ ಪಾರ್ಥಿವವಾದ ಜಡವಾದ ಶರೀರದಲ್ಲಿ ಆಗುವಂತಹ ಏನು ವಿಕಾರಗಳಿವೆ ಅದರ ಲಾಭಹಾನಿಗಳನ್ನು ಪಡೆದುಕೊಳ್ಳುವುದಕ್ಕೆ ಒಬ್ಬ ವಿಲಕ್ಷಣ ಜೀವ ಅಲ್ಲಿರ್ತಾನೆ ಯಾರಿಲ್ಲದೆ ಇದ್ದರೂ ಆ ಜಡವಾದಂತಹ ಭೌತಿಕ ಶರೀರ ಅಂದಮೇಲೆ ಭೂತಾಭಿಮಾನಿಗಳಂತೂ ಅಲ್ಲಿದ್ದೇ ಇರ್ತಾರೆ ಪಂಚಭೌತಿಕ ಶರೀರ ಅಂದಮೇಲೆ ಪಂಚಭೂತಾಭಿಮಾನಿಗಳಲ್ಲಿರ್ತಾರೆ ವೈಶ್ರವಣ ದೇಹಾಭಿಮಾನಿ ಅಂತ ಹೇಳಿದ್ದಾರೆ ಕುಬೇರ ಅವನಿರ್ತಾನೆ ತಥಾಚ ದೇಹಾಭಿಮಾನಿಯಾದ ಕುಬೇರ ಪಂಚಭೂತಾಭಿಮಾನಿಗಳಾದಂತಹ ದೇವತೆಗಳು ಅಥವಾ ಹೆಣ ಹೆಣದೊಳಗೇ ಇರಬೇಕು ಅಂತನ್ನುವ ಕರ್ಮ ಇದ್ದು ಇವ ಹೋದ ಮೇಲೆ ಬಂದು ಕೂಡೋ ಅಂತಹ ಒಬ್ಬ ಹೆಣದ ಭೋಗ ಮಾಡುವ ಜೀವ ಯಾರೋ ಇದ್ದಾರೆ ಅಂತೂ ಅನ್ಯಾಭಿಮತವಾದ ದೇಹದೊಳಗೇ ದೇವರಿರೋದೇ ಹೊರತು ಇಷ್ಟೇ ಆಗ್ತಲೇ ಕೆಡಿಸಿಕೊಳ್ತೀರಿ ಅಂತಾರೆ ಹೆಣ ಅಂದ್ರೇನು ಅದೊಂದು ಕಟ್ಟಿಗೆ ಕಲ್ಲಿದ್ದಾಗ ಆಗಿರ್ತದಷ್ಟೇ ಅದರೊಳಗೆ ಏನಿರೋದಿಲ್ಲ ಮತ್ತು ಕಟ್ಟಿಗೆ ಕಲ್ಲೊಳಗೆ ದೇವರಿದ್ದಾನಲ್ಲ ಅದು ಹೇಗೆ ಏನು ಪ್ರಶ್ನೆ ಮಾಡೋದು ಬಿಟ್ಟು ಹೆಣತ್ತನಕಾಯಾಗಿ ಬಂದಿರಿ ಏ ಅಲ್ಲೆಲ್ಲ ಕಡೆಗೂ ಜೀವರಿದ್ದ ಇದ್ದಾರೆ ಇಲ್ಲೂ ಇದ್ದಾರೆ ತಥಾಶ್ಮಾನ ಕಾಷ್ಟಾಶ್ಚ ಸಹವೇ ಜಿಷ್ಟಕ್ಷಯ ಸ್ವಾಮ್ ಪ್ರಕೃತಿಂಭಜಂತೆ ಅಂತ ಇತರೆ ಭಾಷೆದಲ್ಲಿ ಶ್ರೀಮುದಾಚಾರ್ಯರು ಭಾರತದ ಉದಾಹರಣೆ ಮಾಡಿ ಹೇಳ್ತಾರೆ ಕಟ್ಟಿಗೆ ಕಲ್ಲು ಇಲ್ಲೆಲ್ಲಿ ಇದರಲ್ಲಿ ಇದು ಎಲ್ಲದರೊಳಗೂ ಅಭಿಮಾನಿ ಜೀವರಿದ್ದಾರೆ ಅಂತ ಮತ್ತಿದು ಕಟ್ಟಿಗೆ ಕಲ್ಲಿನಕ್ಕಿಂತ ಆತಾಗಿಲ್ಲ ಈ ದೇಹ ಆದ್ದರಿಂದ ಆ ತರಹದ ಅಭಿಮಾನಿಗಳಿದ್ದೇ ಇದ್ದಾರೆ ಒಬ್ಬ ಅಭಿಮಾನಿ ಹೊರಗೆ ಹೋದ ಅಂತ ಅದನ್ನು ಸತ್ತಾ ಅಂತೇವೆ ಹೊರತು ಎಲ್ಲರೂ ಹೋಗಿಲ್ಲ ಅಲ್ಲಿ ಆದ್ದರಿಂದ ಈ ನಿಯಮಕ್ಕೆ ವಿರೋಧ ಇಲ್ಲ ಯಾಕೆ ಚೇಷ್ಟ ಇಲ್ಲ ಚೇಷ್ಟೆ ಇಲ್ಲ ಕಲ್ಲು ಚೇಷ್ಟೆ ಮಾಡುತ್ತದೆ ಚೇಷ್ಟೆ ಮಾಡ್ತೀರಾ ಕಲ್ಲು ಚೇಷ್ಟೆ ಮಾಡತ್ತಾ ನಾಣ್ಯಾಭಿಮತೋ ನಾಣ್ಯಾನಿಮತೋ ದೇಹ ಯಾರೋ ಏನು ಅಂತಿದ್ರೆ ನಾಣ್ಯಾನಿಮತೋ ದೇಹ ವಿಷ್ಣೋರಸ್ತಿ ಕದಾಚನ ಅಥೋ ಶರೀರೋ ಭಗವಾನ್ ಆದ್ದರಿಂದ ಪರಮಾತ್ಮನಿಗೆ ಆ ಶರೀರ ಅಂತಾರೆ ಇಷ್ಟಿದ್ರೂ ಪುತ್ರ ಅಂತ ಕರೀತಾರಲ್ಲ ಅವ್ರಿಗೆ ತಪ್ಪು ತಿಳುವಳಿಕೆ ಪುತ್ರಾಭಿಮತಿಸ್ತು ಯಾ ವಸುದೇವಾದಿಕಾನಂತೂ ಸೈವ ಮಿಥ್ಯಾಮತಿರ್ಭವೀ ಅದು ಮಿಥ್ಯಾಮತಿ ತಪ್ಪು ತಿಳುವಳಕೆ ಅಷ್ಟೇ ವಸುದೇವಾದಿಗಳು ನನ್ನ ಮಗಾನ್ ತಿಳ್ಕೊಂಡಿದ್ದಾರೆ ಅಂದರೆ ನಾವೇನು ಮಾಡೋಣ ತಪ್ಪು ತಿಳುವಳಕೆ ಎರಡು ವಸುದೇವ ದೇವಕಿಯರು ನನ್ನ ಶರೀರದೊಳಗಿರುವಂತಹ ಪಾಂಚಭೌತಿಕವಾದ ವೀರ್ಯದಿಂದ ಈ ದೇಹ ಹುಟ್ಟಿದೆ ಅಂತ ತಿಳಿದು ಇವನನ್ನು ಮಗಾನ್ ತಿಳಿದಿದ್ದರೆ ತಪ್ಪು ತಿಳುವಳಕೆ ನನ್ನ ಶರೀರದಲ್ಲಿ ಸಚ್ಚಿದಾನಂದಾತ್ಮಕನಾದ ದೇವರು ಹೀಗೆ ಬಂದ ಹೀಗೆ ಹೊರಗೆ ಹೋದ ಈ ಅರ್ಥದಲ್ಲಿ ನನ್ನ ಮಗ ಅಂತ ತಿಳಿದುಕೊಂಡ್ರೆ ಅದು ಯಥಾರ್ಥ ಜ್ಞಾನವೇ ಅದೇನು ತಪ್ಪಲ್ಲ ಯಾಕೆ ಇಷ್ಟೆಲ್ಲ ಗ ಶ್ರಮ ಪಡ್ತೀರಿ ಅಂದರೆ ಸುತಾತ್ಮನ ಬ್ರಹ್ಮತಯಾಚ ದ್ಯವು ಅಂತ ಕೆಲವು ಕಡೆಗೆ ಪ್ರಮಾಣ ಇದೆ ಹಾಗಾದರೆ ಮಗ ಬ್ರಹ್ಮ ಎರಡೂ ತಿಳಿದಿದ್ದಾನೆ ವಸುದೇವ ಇವನು ಗುಣಪೂರ್ಣನಾದ ಬ್ರಹ್ಮ ಅಂತೂ ತಿಳಿದು ಮಗ ಅಂತೂ ತಿಳಿದಿದ್ದಾನೆ ಅಂದರೆ ಆಗ ಯಾವ ಅರ್ಥದಲ್ಲಿ ತಿಳಿದಿರ್ತಾನೆ ಸುಮ್ಮನೆ ಶರೀರದೊಳಗೆ ಪ್ರವೇಶ ಮಾಡಿ ಹೊರಗೆ ಬಂದ ಅನ್ನೋ ಕಾರಣಕ್ಕಾಗಿ ಮಗ ಇಷ್ಟೇ ತಿಳಿದಿರಿ ಅಂತಪ್ಪಲ್ಲ ಆದರೆ ನನ್ನಿಂದಲೇ ದೇಹ ಬಂದಿದೆ ಅಂತ ತಿಳಿದರೆ ಮಾತ್ರ ತಪ್ಪು ಅನ್ಯಾಹಂಭಾವ ಯುಗ್ ದೇಹ ಎ ಒಂದೇ ಅರ್ಥದಲ್ಲಿ ಮತ್ತೆ ಮತ್ತೆ ಶ್ಲೋಕಗಳು ಬರ್ತಾಯಿವೆ ಅದಕ್ಕೆ ಶ್ರೀನಿವಾಸ ತೀರ್ಥರಂತಾರೆ ಪ್ರಕಾಶ ಸಂಹಿತೆಯಲ್ಲಿಯೇ ಇರುವಂತಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಬಂದ ಶ್ಲೋಕಗಳನ್ನು ಶ್ರೀಮದ್ ಉದಾಹರಣೆ ಮಾಡಿದ್ದಾರೆ ತತ್ವನಿರ್ಣಯದಲ್ಲಿ ಹೇಗೆ ಒಂದೇ ಅರ್ಥದಲ್ಲಿ ಬೇರೆ ಬೇರೆ ತರಹದ ಶ್ಲೋಕಗಳನ್ನು ಒಂದೇ ಗ್ರಂಥದಿಂದ ಆಚಾರ್ಯರು ಉದಾಹರಣೆ ಮಾಡಿದ್ದಾರೋ ಹಾಗೆ ಅಂತ ಹೇಳ್ತಾರೆ ಅನ್ಯಾಹಂಭಾವ ಯುಗ್ ದೇಹ ಎ ನ ತದನ್ನೇಷು ದೇಹು ಕ್ವಚಿತ್ತ ಪ್ರವೇಶನ ಎಂದೆಂದಿಗೂ ಇನ್ನೊಬ್ಬರ ಅಭಿಮಾನ ಇಲ್ಲದೆ ಇರುವ ದೇಹದಲ್ಲಿ ದೇವರು ಪ್ರವೇಶ ಮಾಡೋದಿಲ್ಲ ಯಾಕೆ ಮಾಡ್ತಾನೆ ಮೊಮ್ಮಸ್ತ್ವಯಂತಿ ಬ್ರಾಹ್ಮಣಾಯ ಯದಾ ಹರೇ ವಸುದೆಹೇಶು ತನೂತ್ಯಸ್ತು ತಾಗತಿ ಇವನು ನನ್ನ ಮಗಾಂತ ಭ್ರಮ ಕೊಡೋದಕ್ಕೆ ಒಳಗೆ ಪ್ರವೇಶ ಮಾಡ್ತಾನಷ್ಟೇ ಅನುಪತ್ತ ಶರೀರಸ ತನೂಪಾತ್ರಿತೀ್ಯತೆ ತದ್ದೇಹಂ ಪಿತೃದೇಹತ್ೇ ಉಪಾಧತ್ತೇ ಯಥರಿ ಆವ ವಸುದೇವ ದೇವಕಿಯರ ದೇಹವನ್ನು ಅಥವಾ ಕೌಸಲ್ಯಾದ ಶರಥಾದಿಗಳ ದೇಹವನ್ನು ಪರಮಾತ್ಮ ಇವರು ತಮ್ಮ ತಂದೆ ತಾಯಿ ಅಂತನ್ನುವುದಕ್ಕೋಸ್ಕರ ಏನು ಸ್ವೀಕಾರ ಮಾಡಿದ್ದಾನೋ ಇದೇ ಅವನ ತನೂಪಾತಿ ಅವನು ದೇಹವನ್ನು ಸ್ವೀಕಾರ ಮಾಡುವುದು ಅನ್ನೋದಕ್ಕೆ ಇಷ್ಟೇ ಅರ್ಥನೇ ಹೊರತು ತನಗೆ ಜಡವಾದ ದೇಹವನ್ನು ಸ್ವೀಕಾರ ಮಾಡಿಕೊಳ್ತಾನೆ ಅನ್ನೋ ಅರ್ಥದಲ್ಲಿ ದೇಹೋಪಾದಾನ ದೇವರಿಗೆ ಇಲ್ಲವೇ ಇಲ್ಲ ತಂದೆ ತಾಯಿಗಳ ದೇಹವನ್ನು ಪ್ರವೇಶ ಮಾಡಿ ಹೊರಗೆ ಬರುವುದಕ್ಕೆ ತೆಗೆದುಕೊಳ್ತಾನೆ ಅಂತ ಇಷ್ಟೇ ಅರ್ಥ ಇ ಪ್ರಕಾಶ ಸಂಹಿತೆಯ ಶ್ರೀ ಭಗವಾನೋ ಆಚ ಅಂತ ಮುಂದೆ ಅದಕ್ಕೆ ಉತ್ತರವನ್ನು ಪರಮಾತ್ಮ ಕೊಡ್ತದೆ